ಮೋ ಬಂಧಮೋಕ್ಷ ಯಶಸ್ಮ್ರಹ್ಮ ರುದ್ರ ಪ್ರಭುತಿಷ್ವಾತ್ಮಕ ವಿಷ್ಣೋರ್ಸ್ತಮಸ್ತೋಷ ವ್ಯಪೇದ ಪೂರ್ಣಾನವ್ಯೋಗ ಗುರು ಪರಮಶ್ಚಿಂತ ಮಹಂತಕಾಸ್ವರೇ ಬ್ರಹ್ಮಹೃದಯವೀ ಮುಹ್ಯಂತ ಸೂರಯ ತೇಜೋವಾರಿ ಮೃತ ಯಥ ವಿಮೆಯೋ ಯಗೋ ಮೃಷಾ ಹಾಂ ಸ್ವೇನ ಸದಾಸ್ತುಹಂ ಸತ್ಯಂ ವರಮೀಮ ಧರ್ಮವಿಜ್ಞಾನವೈರಗ್ಯಪರೈಶ್ವರ್ಯಶಾಲ ಆನಂದತೀರ್ಥಭಗವತ್ಪದನ್ ವಂದೇ ನಿರಂತರನುಭಾವದಿಡ ಮೂಕೂಿ ವಗ್್ಮೀ ಜಡಮತಿರಿ ಜಂಂತುರ್ಜಾತೆ ಪ್ರಜ್ಞಮೌಲಿ ಸಕಲವಚನಚೇತೋ ದೇವತ ಭಾರತೀ ಸಾ ಮಮ ವಚಸೆ ನಿಧತ್ತ ಸನ್ನಿಧಿ ಮಾನಸೆ ನಮೋಸ್ತು ತಾತ್ವಿಕೇವಾ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯದು ನೌಮ ಸುಧಾರುನೀನ್ ಶ್ರೀಪಾದಸನ್ಮಣೀನ್ ವ್ಯಾಸಾರಿಯನ್ ವಿವಿಧಮ್ ವಿಹರಾನ್ ಶ್ರೀವಾದೆ ರಾಜೇಹಂಸವರನ್ ರಘುತ್ತಮಗುರು ವೈದಗ್ಧ್ಯಘವೇಂದ್ರ ಮುನಿ ಸದ್ಬೋಧ ಸಧ್ಯಾನಪ ಸತ್ಯಬ್ಜೋತ್ಥಾನ್ ಪಂಚಾಶ್ವರ್ಷಪೂಜ ಸತ್ಯ ಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಶ್ರೀ ಭಗವಾನುವಾಚಯ ಯದ್ಥಮ್ ಮಹಾಭಾಗ ಚಿ ಕೀರ್ಷಿತ ಮೇ ಬ್ರಹ್ಮವೋ ಲೋಕಸ್ ಪಂಕ್ಷಿಣ ಮ್ಯ ದೇವಾರ್ಯಶೇಷತ ಯದರ್ಥಮವತೀರ್ಣೋಹಂ ವಂಶೇನ ಬ್ರಹ್ಮಣಾತ ನೀವು ಹೇಳಿದಂತೆ ನನ್ನವತಾರ್ಯ ಎಲ್ಲ ಮುಗದದ್ದರಿಂದ ನಾನು ಅವಶ್ಯವಾಗಿ ಈ ಲೋಕವನ್ನು ಬಿಟ್ಟು ಪರಂಧಾಮಕ್ಕೆ ತೆರಳಬೇಕಾಗಿದೆ ಮೂಲ ರೂಪದಲ್ಲಿ ಸಂಶ್ಲೇಷವನ್ನು ಹೊಂದಿ ಜನರಿಗೆ ಪ್ರತ್ಯಕ್ಷವಾಗುವಂತೆ ಇಲ್ಲಿ ಇರುವ ಇಚ್ಛೆ ಅಷ್ಟು ಮಾತ್ರ ಅಲ್ಲ ಕುಲಂವೈ ಶಾಪ ನಿರ್ದಗ್ಧಂ ಅನ್ಯೋನ್ಯ ವಿಗ್ರಹ ಯಾದವರ ಕುಲವೂ ಕೂಡ ಬ್ರಾಹ್ಮಣರ ಶಾಪದಿಂದ ಪರಸ್ಪರ ಹೊಡೆದಾಡಿಕೊಂಡು ನಶಿಸಿ ಹೋಗುವುದಿದೆ ಇವತ್ತಿಗೆ ಏಳನೆಯ ದಿವಸ ಇವತ್ತಿಗೆ ಎನ್ನುವ ಶಬ್ದಕ್ಕೆ ನಾನು ಪರಂಧಾಮಕ್ಕೆ ಹೊರಟ ಏಳನೆಯ ದಿವಸ ಸಮಗ್ರವಾದ ಈ ದ್ವಾರಕಾಪಟ್ಟಣವನ್ನು ಸಮುದ್ರ ತನ್ನೊಳಗೆ ಸ್ವೀಕಾರ ಮಾಡಿಬಿಡುತ್ತದೆ ಇದು ನನ್ನ ಸಂಕಲ್ಪ ಸಮುದ್ರದಲ್ಲಿ ದ್ವಾರಕಾಪಟ್ಟಣವನ್ನು ನಿರ್ಮಾಣ ಮಾಡಿ ಒಂದೇ ಒಂದು ಕ್ಷಣದಲ್ಲಿ ಮಥುರಾ ಪಟ್ಟಣದಲ್ಲಿದ್ದವರನ್ನೆಲ್ಲ ಸಮುದ್ರದಲ್ಲಿ ಆ ದ್ವಾರಕಾ ಪಟ್ಟಣದಲ್ಲಿ ಪರಮಾತ್ಮ ಕಳಿಸಿದ್ದ ವಾಹನಗಳು ನೌಕೆಗಳು ಏನೆಲ್ಲ ಕಣ್ಣು ಮುಚ್ಚಿ ತೆಗೆಯದರೊಳಗೆ ಮಥುರೆಯಲ್ಲಿದ್ದವರೆಲ್ಲ ದ್ವಾರಕೆಯಲ್ಲಿದ್ದರಷ್ಟೆ ಅದೇ ರೀತಿ ದ್ವಾರಕೆಯ ನಿರ್ಮಾಣ ಮಾಡಿದ ಭಗವಂತ ಉಪಸಂಹಾರವನ್ನು ಹಾಗೆ ಮಾಡ್ತಾನೆ ಈ ದ್ವಾರಕಾ ಪಟ್ಟಣ ಏಳನೆಯ ದಿವಸ ಸಮುದ್ರದಲ್ಲಿ ಸೇರಿ ಹೋಗ್ತದೆ ಎರಹೇವಾಯಮ್ಮಯತ್ಯಕ್ತಃ ಲೋಕೋಯಂ ನಷ್ಟಮಂಗಲ ಭವಿಷ್ಯತ್ಯಚಿರಾತ್ಸಾಧೋ ಕಲಿನಾಪಿ ನಿರಾಕೃತ ಇದು ನಾನು ಈ ಲೋಕವನ್ನು ಪ್ರತ್ಯಕ್ಷವಾಗಿ ಇಲ್ಲಿ ಇರದೆ ತ್ಯಾಗ ಮಾಡಿದಾಗ ಕಲಿಯ ಪ್ರಭಾವವು ವಿಶೇಷವಾಗಿ ಆಗತ್ತೆ ಎಲ್ಲ ಸತ್ಕಾರ್ಯಗಳು ಮಂಗಲ ಕಾರ್ಯಗಳು ನಿಂತು ಹೋಗ್ತವೆ ಇಂಥಲ್ಲಿ ನೀನೂ ವಾಸ ಮಾಡುವುದು ಬೇಡ ನವಸ್ತವಯಂ ತ್ವಯೈ ವೇಹ ಮಯಾತ್ಯಕ್ತೆ ಮಹೀತಲೆ ಜನ ಅಧರ್ಮ ರುಚಿರ್ಭದ್ರ ಭವಿಷ್ಯತಿ ಕಲೋಯುಗೇ ಉದ್ದವನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ ನಾನು ವಾಸ ಮಾಡುವವರೆಗೆ ಧರ್ಮ ನಾನು ಇಲ್ಲಿಂದ ಅದೃಶ್ಯನಾಗಿ ಹೋದ ಮೇಲೆ ಅಧರ್ಮದ ಆಧಿಕ್ಯ ಪ್ರಾರಂಭವಾಗತ್ತೆ ಆಗ ನೀನು ಕೂಡ ಇಲ್ಲಿ ವಾಸ ಮಾಡುವುದು ಬೇಡ ತ್ವಂತ ಸರ್ವಂ ಪರಿತ್ಯಜ್ಯ ಸ್ನೇಹಂ ಸ್ವಜನ ಬಾಂಧನಂ ಬಂಧನಂ ಮೈ ಯಾವೇಶ್ಯ ಮನಸ್ಸಮ್ಯಕ್ ಸಮದೃಗ್ವಿಚರಸ್ವ ಮಾಂ ವಿಚರಸ್ವಗಾಂ ಈ ಎಲ್ಲ ಸಜ ಸ್ವಜನರ ಮೇಲಿರುವ ಬಂಧನವನ್ನು ಸ್ನೇಹವನ್ನು ಪರಿತ್ಯಾಗ ಮಾಡಿ ನನ್ನಲ್ಲಿಯೇ ಮನಸ್ಸನ್ನಿಟ್ಟು ನೀನು ಸಂಚಾರವನ್ನು ಮಾಡುತ್ತಾ ಇರು ಯಜಿದ ಮನಸಾ ವಾಚಾ ಚಕ್ಷುರ್ಭ್ಯಾಂ ಶ್ರವಣಾಧಿಭಿ ನಶ್ವರಂ ಗೃಹ್ಯಮಂಚ ವಿಧಿ ಮಾಯಾಂ ಮನೋಮಯೀ ಇದು ಶ್ರೀಮದಾಚಾರ್ಯರು ವಿಶೇಷವಾಗಿ ಗಮನ ಇದರ ಬಗ್ಗೆ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಎಜಿದಂ ಮನಸಾ ವಾಚ ಚಕ್ಷುರ್ಭ್ಯಾಂ ಶ್ರವಣಾಧಿಭಿ ಗೃಹ್ಯಮಾಣ ಮನಸ್ಸಿಗೆ ತೋರುವ ಮಾತಿನಿಂದ ತೋರುವ ಕಣ್ಣಿಗೆ ಕಣ್ಣು ಮೊದಲಾದ ಇಂದ್ರಿಯಗಳಿಂದ ನಮಗೆ ಗೋಚರವಾಗುವ ಏನೆಲ್ಲ ವಸ್ತುಗಳಿವೆ ಶಬ್ದ ಶ್ರೋತ್ರೇಂದ್ರಿಯಕ್ಕೆ ಗೋಚರವಾಗುವುದು ಸ್ಪರ್ಶ ತ್ವಗೇಂದ್ರಿಯಕ್ಕೆ ಹೀಗೆ ಶಬ್ದ ಸ್ಪರ್ಶ ರೂಪರಸಗಂಧಗಳು ಈ ಗುಣಗಳಿಂದ ವಿಶಿಷ್ಟವಾದ ದ್ರವ್ಯಗಳು ಇವುಗಳೆಲ್ಲವೂ ಕೂಡ ಮನೋಮಯಂ ಮಾಯಾಂ ವಿದ್ಧಿ ಇವೆಲ್ಲ ನಶ್ವರ ಇವೆಲ್ಲ ಮನೋಮಯವಾದಂತಹ ಮಾಯೆ ಇದು ಅಂತ ತಿಳಿಯಿತು ಮಾನಸಿಕವಾಗಿ ಕಲ್ಪನೆ ಮಾಡಿಕೊಂಡ ಒಂದು ಮಾಯೆಯ ಹೊರತು ಸತ್ಯವಾದದ್ದಲ್ಲ ಅನ್ನುವ ರೀತಿಯಲ್ಲಿ ಈ ಶ್ಲೋಕಕ್ಕೆ ಮೇಲ್ನೋಟಕ್ಕೆ ಅರ್ಥ ಆಗ್ತದೆ ನಶ್ವರ ಹೇಗೆ ಶಿಂಪನ್ನು ನೋಡಿ ಬೆಳ್ಳಿ ಅಂತ ನಾವು ತಿಳಿದುಕೊಂಡಿರ್ತೇವೆ ಹತ್ತಿರ ಇದು ಬೆಳ್ಳಿ ಅಲ್ಲ ಅಂತ ಗೊತ್ತಾಗತ್ತೆ ಸ್ವಲ್ಪ ಹೊತ್ತು ಮಾತ್ರ ಅದು ಬೆಳ್ಳಿ ಇದ್ದ ಹಾಗೆ ಆಮೇಲೆ ಅದು ಬೆಳ್ಳಿ ಅಲ್ಲವೇ ಅಲ್ಲ ನಶ್ವರ ತತ್ಕಾಲದಲ್ಲಿ ಬೆಳ್ಳಿ ಅಂತ ತೋರೋದಷ್ಟೆ ಹಾಗೆ ಈ ಜಗತ್ತು ಮಾಯಾಮಯ ಸ್ವಲ್ಪ ಹೊತ್ತು ನಮಗೆ ಜಗತ್ತಿದೆ ಅಂತ ತೋರ್ತದೆ ಆದರೆ ಇದು ಶಾಶ್ವತವಲ್ಲ ಇದೆಲ್ಲವೂ ಸುಳ್ಳು ಅಂತ ಅದಕ್ಕೆ ಶ್ರೀಮದ್ ಆಚಾರ್ಯರು ಅರ್ಥ ಇಲ್ಲಿ ಮಾಯಾಮಯೀಂ ಅನ್ನುವುದಕ್ಕೆ ಅರ್ಥ ಏನು ಅಂದರೆ ವಿದ್ಯುಮಾಯಾಮ ಮನೋಮಯೀ ಮನ್ಮನಃ ಪ್ರಧಾನ ಪ್ರಕೃತಿ ನಿರ್ಮಿತಾಂ ಪರಮಾತ್ಮನ ಮನಸ್ಸೇ ಪ್ರಧಾನವಾಗಿ ಇರುವಂತಹ ಪ್ರಕೃತಿ ಅಂತಹ ಪ್ರಕೃತಿಯಿಂದ ನಿರ್ಮಿತವಾದದ್ದು ಈ ಸಮಗ್ರವಾದ ಜಡವಾದ ಪ್ರಕೃತಿ ತತ್ವ ಏನಿದೆ ಇಡೀ ಜಗತ್ತಿಗೆ ಉಪಾದಾನ ಕಾರಣವಾದಂತಹ ಪ್ರಕೃತಿ ತತ್ವ ಆ ಪ್ರಕೃತಿ ತತ್ವ ಇದು ಜಡ ಪ್ರಕೃತಿ ತತ್ವ ಇದು ಮಹತ್ತತ್ವ ಆಗಬೇಕು ಮಹತ್ತತ್ವ ಅಹಂಕಾರ ತತ್ವವಾಗಿ ಅಹಂಕಾರ ತತ್ವ ಪಂಚಮಹಾಭೂತವಾಗಿ ಈ ಸಮಗ್ರವಾದ ಬ್ರಹ್ಮಾಂಡದ ನಿರ್ಮಾಣವಾಗಬೇಕಲ್ಲ ತನ್ನಷ್ಟಕ್ಕೆ ತಾನೇ ಆಗೋದಿಲ್ಲ ಮನ್ಮನ ಪ್ರಧಾನ ಪ್ರಕೃತಿ ನಿರ್ಮಿತ ಆ ಪ್ರಕೃತಿ ಇದು ಬ್ರಹ್ಮಾಂಡದ ರೂಪದಲ್ಲಿ ವಿಕಾರವನ್ನು ಹೊಂದಬೇಕಾದರೆ ಪರಮಾತ್ಮನ ಮನಸ್ಸು ಪರಮಾತ್ಮನ ಇಚ್ಛೆಯಲ್ಲಿ ಪ್ರಧಾನ ಆ ದೇವರ ಇಚ್ಛೆ ಬಂದರೆ ಪ್ರಕೃತಿಯಲ್ಲಿ ಒಂದು ವಿಕಾರ ಕ್ಷೋಭವಾಗಿ ಅದು ಬ್ರಹ್ಮಾಂಡದ ರೂಪದಲ್ಲಿ ಪರಿಣಾಮವಾಗುತ್ತೆ ಇಲ್ಲ ಅಂದರೆ ಪ್ರಕೃತಿ ಪ್ರಕೃತಿಯಾಗಿಯೇ ಉಳದಿರುತ್ತದೆ ಈ ಅರ್ಥದಲ್ಲಿ ದೇವರು ಮನೋಮಯೀ ಅಂತ ಕರೆದಿದ್ದಾರೆ ನನ್ನ ಮನಸ್ಸು ನನ್ನ ಇಚ್ಛೆ ಆ ಮನಸ್ಸು ಇಚ್ಛೆಯೇ ಪ್ರಧಾನವಾಗಿ ಪ್ರೇರಕವಾಗಿ ಇದ್ದ ಪ್ರಕೃತಿ ಅಂತಹ ಪ್ರಕೃತಿಯಿಂದ ನಿರ್ಮಿತವಾದದ್ದು ಬ್ರಹ್ಮಾಂಡ ಈ ಅರ್ಥದಲ್ಲಿ ಮನೋಮಯೀ ಮಾಯಾ ಎಂದಿದ್ದಾರೆ ಮಾಯಾ ಅಂದರೆ ಪ್ರಕೃತಿ ಮನೋಮಯಿ ಮನಸ್ಸಿಗೆ ಅಧೀನವಾದ ಪ್ರಕೃತಿ ಅದಕ್ಕೆ ಪ್ರಮಾಣ ಕೊಡ್ತಾರೆ ಪ್ರಕೃತಿ ಸಾ ರೋದಸಿ ಲೋಕಧಾರಿಣಿ ರಥ ಸತ್ಯ ಅಮರ ಅಜಯ್ಯಾ ಲೋಕಾನಮ ಆತ್ಮಸೌಜಿತಾ ಇತಿ ಮೋಕ್ಷಧರ್ಮೇಶು ಮಹಾಭಾರತದ ಮೋಕ್ಷಧರ್ಮ ಪರ್ವದಲ್ಲಿ ವೇದವ್ಯಾಸದೇವರು ತಿಳಿಸಿಕೊಟ್ಟಿದ್ದಾರೆ ಪ್ರಕೃತಿ ಸಾ ಪರಾ ಮಹ್ಯಂ ಮಹ್ಯಂ ಎಂಬ ಶಬ್ದಕ್ಕೆ ಮಮ ಅಧೀನ ಅಂತರ್ಥ ಆ ಪ್ರಕೃತಿ ಇದು ನನ್ನ ಅಧೀನ ರೋದಸಿ ರೋದಸಿ ಅಂದರೆ ಪೃಥಿವಿ ಮತ್ತು ದ್ಯುಲೋಕ ಎರಡಕ್ಕೂ ಸೇರಿ ಒಂದು ಹೆಸರು ಗಂಡ ಹೆಂಡತಿ ಸೇರಿ ದಂಪತಿ ಅಂತ ಕರೀತಾರಲ್ಲ ಹಾಗೆ ರೋದಸಿ ಅಂದರೆ ಪೃಥ್ವಿ ಮತ್ತು ದ್ಯುಲೋಕ ಈ ಎರಡಕ್ಕೂ ನಿಯಾಮಗಳಾದವಳು ಲೋಕ ಎಲ್ಲ ಲೋಕಗಳಿಗೂ ಆಶ್ರಯಗಳಾದವಳು ವೃತ ಯಥಾರ್ಥ ಜ್ಞಾನವನ್ನು ನಮ್ಮೆಲ್ಲರಿಗೆ ಕೊಡುವವಳು ಸತ್ಯ ಕೇವಲ ಯಥಾರ್ಥ ಜ್ಞಾನ ಕೊಡುವುದಷ್ಟೇ ಅಲ್ಲ ಯಥಾರ್ಥ ಜ್ಞಾನ ಪೂರ್ವಕವಾದ ಕೃತಿಯನ್ನು ಮಾಡಿಸುವವಳು ನಮ್ಮಿಂದ ವೃತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾ ಕೃತಿ ಯಥಾರ್ಥ ಜ್ಞಾನವನ್ನು ನೀಡುವವಳು ಮಹಾಲಕ್ಷ್ಮಿ ಜ್ಞಾನ ಬಂದಂತೆ ಕ್ರಿಯೆಯನ್ನು ಮಾಡುವ ಶಕ್ತಿಯನ್ನು ನಮಗೆ ಕೊಡುವವಳು ಲಕ್ಷ್ಮೀದೇವಿ ಅಮರ ಮೃತ್ಯು ಇಲ್ಲ ಅಜಯ್ಯ ಯಾರೂ ಅವಳನ್ನು ಗೆಲ್ಲಲು ಸಾಧ್ಯ ಇಲ್ಲ ಲೋಕಾನಾಂ ಆತ್ಮಸೌಜಿತ ಎಲ್ಲ ಲೋಕಗಳ ಜಡವಾದ ಲೋಕಗಳು ಅಥವಾ ಚೇತನರು ಇವರೆಲ್ಲರಿಗೂ ಆತ್ಮ ಎಂಬುದಾಗಿ ಲಕ್ಷ್ಮೀದೇವಿಯನ್ನು ಕರೀತಾರೆ ಪ್ರಕೃತಿಯನ್ನು ನಿಜವಾಗಿ ಈ ಜಗತ್ತಿನಿಂದ ಅವಳು ಅಭಿನ್ನಳಲ್ಲ ಜಗತ್ತಿಗೆ ನಿಯಾಮಕಳು ಆದರೂ ಲೋಕಾನಾಂ ಆತ್ಮ ಅಂದರೆ ಲೋಕಾತ್ಮ ಲೋಕಸ್ವರೂಪಳು ಎಂಬುದಾಗಿ ಕರೆಯುವುದುಂಟು ಅದಕ್ಕೆ ನಿಯಾಮಕಳಾದದ್ದರಿಂದ ತನ್ಮಯ ಎಂಬುದಾಗಿ ಕರೀತಾರೆ ಹಾಗಾದರೆ ಪ್ರಕೃತದಲ್ಲಿ ಈ ಕೊನೆಯ ಶಬ್ದವೇ ನಮಗೆ ಬೇಕು ಲೋಕಾನಾಮ ಆತ್ಮಸನ್ನಿತ ಎಲ್ಲ ಲೋಕಗಳಿಂದ ಭಿನ್ನಳಾಗಿದ್ದರೂ ಲೋಕ ನಿಯಾಮಕಳಾದದ್ದರಿಂದ ಲೋಕಗಳಿಗೆ ಆತ್ಮ ಸ್ವಾಮಿಯಾದದ್ದರಿಂದ ಅವಳನ್ನು ಲೋಕಾತ್ಮ ಲೋಕಸ್ವರೂಪಳು ಅಂತ ಕರೀತಾರೆ ಈ ವಿವಕ್ಷೆಯಿಂದ ಪರಮಾತ್ಮ ಎಜಿದಂ ಮನಸಾವಾಚ ಏನೆಲ್ಲ ಸುತ್ತಮುತ್ತ ಜಗತ್ತು ತೋರ್ತಾ ಇದೆ ಇದೆಲ್ಲವನ್ನೂ ಮಾಯಾ ಲಕ್ಷ್ಮೀದೇವಿಯಂತೆ ತಿಳಿ ಇದೆಲ್ಲವನ್ನೂ ಲಕ್ಷ್ಮೀದೇವಿ ಅಂತ ತಿಳಿ ಎನ್ನುವುದಕ್ಕೆ ಅರ್ಥ ಇದೆಲ್ಲವೂ ಭಗವಂತನ ಮನಸ್ಸಿಗೆ ಇಚ್ಛೆಗೆ ಅಧೀನಳಾದ ಲಕ್ಷ್ಮೀ ದೇವಿಯಿಂದ ನಿಯಮ್ಯವಾಗಿದೆ ಎಂಬುದಾಗಿ ತಿಳಿ ಅನ್ನುವ ಅರ್ಥವನ್ನು ತಿಳಿಯಬೇಕು ಜಡ ಪ್ರಕೃತಿ ಅಂತ ವಿವಕ್ಷೆ ಮಾಡುವುದಾದರೆ ಆ ಪರಮಾತ್ಮನ ಇಚ್ಛೆಗೆ ಅಧೀನವಾದ ಜಡ ಪ್ರಕೃತಿಯೇ ಉಪಾದಾನ ಕಾರಣವಾಗಿ ಉಳ್ಳದ್ದಾಗಿದೆ ಎಂಬುದಾಗಿ ತಿಳಿಯಿ ಅಂತ ಅರ್ಥ ಮಾಡಿಕೊಳ್ಳಬೇಕು ಮಾಯ ಪ್ರಕೃತಿ ಪ್ರಕೃತಿ ಎರಡು ಒಂದು ಲಕ್ಷ್ಮೀ ಇನ್ನೊಂದು ಜಡ ಲಕ್ಷ್ಮೀದೇವಿ ನಿಯಾಮಕಳು ಜಡ ಪ್ರಕೃತಿ ಇದು ಉಪಾದಾನ ಕಾರಣ ಎಂಬುದಾಗಿ ತಿಳಿ ಪೂಂಸೋಯುಕ್ತ ನಾನಾರ್ಥೆ ಭ್ರಮಸ್ಸ ಗುಣದೋಷಕೃತ ಕರ್ಮ ವಿಕರ್ಮೇತಿ ಗುಣದೋಷದಿಯೋ ವಿಧ ಸಹಜವಾಗಿ ಮಾತನಾಡುವಾಗ ಎಷ್ಟು ಗಂಭೀರವಾಗಿ ದೇವರು ದೇವತೆಗಳೆಲ್ಲ ಮಾತನಾಡ್ತಾರೆ ಇಷ್ಟು ಕಷ್ಟಪಟ್ಟು ನಾವು ಈ ಮಾತುಗಳ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಇದು ಉದ್ದವನ ಜೊತೆಗೆ ಸಹಜವಾಗಿ ಮಾಡುತ್ತಾ ಇರುವ ಸಂವಾದ ಇದು ಅಂತಹ ಸಂವಾದದಲ್ಲಿ ಎಂತಹ ಗಂಭೀರವಾದ ಭಾಷೆಯಲ್ಲಿ ದೇವರ ಮಾತನಾಡುತ್ತಾರೆ ದೊಡ್ಡವರ ಮಾತು ಅರ್ಥ ಮಾಡಿಕೊಳ್ಳೋದಕ್ಕೂ ಒಂದು ಯೋಗ್ಯತೆ ಬೇಕು ಬೃಹಸ್ಪತ್ಯಾಚಾರ್ಯರ ಅವತಾರ ಅವನು ಉದ್ದವ ವಾಯುದೇವರ ಅನುಗ್ರಹದಿಂದ ಸರಿಯಾಗಿ ಅರ್ಥ ಮಾಡಿಕೊಂಡ ನಮಗೆ ಅಪಾರ್ಥ ಆಗಬಾರದು ಅನ್ನುವುದಕ್ಕೋಸ್ಕರ ಶ್ರೀಮದಾಚಾರ್ಯರು ಅನುಗ್ರಹ ಮಾಡಿ ವ್ಯಾಖ್ಯಾನ ಮಾಡ್ತಾ ಪೂಂಸೋಯುಕ್ತ ನಾನಾಥೆ ಭ್ರಮಸ್ಸ ಗುಣದೋಷಕೃತ ಕರ್ಮಕರ್ಮ ವಿಕರ್ಮೇತಿ ಗುಣದೋಷ ಧಿಯೋಭಿಧ ಯಾವ ವ್ಯಕ್ತಿ ಅಯುಕ್ತ ಮನಸ್ಸಿನ ಯೋಗ ಭಗವಂತನಲ್ಲಿ ವಿಶೇಷವಾದ ಮನೋಯೋಗ ಇಲ್ಲ ಭಗವದ್ ಧ್ಯಾನಾದಿಗಳನ್ನು ಮಾಡಿ ವಿಶೇಷವಾದಂತಹ ಭಗವದ್ ಅನುಗ್ರಹದ ಸಂಪಾದನೆ ಮಾಡಿಲ್ಲ ಸರ್ವಕರ್ತೃವಾದವನು ದೇವರು ನಾನಲ್ಲ ಅವನು ಸ್ವತಂತ್ರ ನಾನಲ್ಲ ಅವನು ಸರ್ವನಿಯಾಮಕ ನಿಜವಾದ ಕರ್ತ ಕಾರಯಿತ ಮಾಡಬೇಕು ಅಂದಾಗ ಮಾಡಿಸುವವನು ಬೇಡ ಅಂದಾಗ ಬಿಡಿಸುವವನು ನನ್ನ ಪೂರ್ವಕರ್ಮಾನುಸಾರವಾಗಿ ವಿಪರೀತವಾಗಿ ನಿಷಿದ್ಧ ಕರ್ಮಗಳನ್ನು ಮಾಡಿಸುವವನು ಅವನೇ ಎಲ್ಲವೂ ಅವನೇ ಕರ್ತ ಅಕರ್ತ ವಿಕರ್ತ ಎಲ್ಲವೂ ಭಗವಂತನೇ ನಿಜವಾಗಿ ನಾವು ಕೇವಲ ಪರಾಧೀನ ಕರ್ತೃಗಳು ಇದು ತಿಳುವಳಿಕೆ ಈ ತರಹದ ತಿಳುವಳಿಕೆಯಿಂದ ಭಗವಂತನ ಧ್ಯಾನ ಮಾಡುವವರು ಯುಕ್ತರು ಯಾರು ಅಯುಕ್ತರು ಶಾಸ್ತ್ರದ ಸಂಸ್ಕಾರಗಳಿಂದ ಇಂತಹ ಒಂದು ಮನೋಯೋಗ ಯಾರಿಗೆ ಇಲ್ಲ ಅವರಿಗೆ ಭ್ರಮ ಬರ್ತದೆ ಅಯುಕ್ತ ಸುಂಸ ನಾನಾರ್ಥೇ ಭ್ರಮ ವಿವಿಧ ವಿಷಯಗಳಲ್ಲಿ ಅವನಿಗೆ ಭ್ರಮ ಬರ್ತದೆ ಕರ್ತವ್ಯಗಳ ವಿಷಯದಲ್ಲಿ ಕರ್ತವ್ಯ ಕರ್ತವ್ಯಗಳ ವಿಷಯದಲ್ಲಿ ಏನಂತ ಭ್ರಮ ಬರ್ತದೆ ಕರ್ಮ ಅಕರ್ಮ ವಿಕರ್ಮೇತಿ ಕರ್ಮ ಅಕರ್ಮ ವಿಕರ್ಮ ಎಂಬ ಭ್ರಮ ಬರ್ತದೆ ಕರ್ಮ ಕರ್ಮ ವಿಕರ್ಮ ಅಂತ ಭ್ರಮ ಬರ್ತದೆ ಅಂದರೆ ಏನು ಅದಕ್ಕೆ ಅರ್ಥ ಬರೀತಾರೆ ಶ್ರೀಮದಾಚಾರ್ಯರು ಇದಂ ಮಯ ಕ್ರಿಯತೆ ಇದಂ ಮಯ ನ ಕ್ರಿಯತೆ ಇದಂ ವಿಪರೀತಂ ಕ್ರಿಯತೆ ಇದು ನನ್ನಿಂದ ಮಾಡಲ್ಪಡ್ತದೆ ಕರ್ಮ ಅಂದರೆ ಕ್ರಿಯತೆ ಇತಿ ಕರ್ಮ ಇದು ನನ್ನಿಂದ ಮಾಡಲ್ಪಡ್ತದೆ ನಾನಿದನ್ನು ಮಾಡುತ್ತೇನೆ ನಾನಿದನ್ನು ಮಾಡೋದಿಲ್ಲ ಅಥವಾ ಇದನ್ನು ನಾನು ವಿಪರೀತವಾಗಿ ಮಾಡ್ತೇನೆ ಹೇಗೆ ಮಾಡಬೇಕೋ ಹಾಗೆ ಮಾಡದೆ ವಿಪರೀತವಾಗಿ ಮಾಡ್ತಾ ಇದ್ದೇನೆ ನಾನು ಓಡಾಡ್ತಾ ಇದ್ದೇನೆ ನಾನು ತಿಂತಾ ಇದ್ದೇನೆ ಇದಮ್ಮ ಯಾಕ್ರಿಯತೆ ನನಗೆ ಹಸಿವಿಲ್ಲ ನಾನು ತಿನ್ನೋದಿಲ್ಲ ಅಥವಾ ವಿಪರೀತವಾಗಿ ಮಾಡ್ತೇನೆ ಯಾವ ರೀತಿ ಮಾಡಬಾರದೋ ಹಾಗೆ ಊಟ ಮಾಡೋದು ಮಾಡಬಾರದ ರೀತಿಯಲ್ಲಿ ನನ್ನ ಇಚ್ಛೆಯಿಂದ ನಾನು ಮಾಡ್ತೇನೆ ಈ ಮೂರೂ ತಪ್ಪೆ ಊಟ ಮಾಡುವುದು ನಾನಲ್ಲ ಅಥವಾ ಮಾಡದೇ ಇರೋದು ನನ್ನ ಸ್ವಾತಂತ್ರ್ಯದಿಂದ ಮಾಡುವ ವಿಧಾನ ಬಿಟ್ಟು ವಿಪರೀತವಾಗಿ ಮಾಡುವುದು ಅದು ನನ್ನ ಸ್ವಾತಂತ್ರ್ಯದಿಂದ ಅಲ್ಲ ಆದರೆ ಈ ತರಹದ ಒಂದು ಭ್ರಮ ಏನು ಮನುಷ್ಯನಿಗಿದೆ ಇದು ಸುಮ್ಮನೆ ಲೌಕಿಕ ಉದಾಹರಣೆ ಕೊಟ್ಟು ಇದರಂತೆ ವೈದಿಕ ಕರ್ಮಗಳಲ್ಲಿಯೂ ಸರಿ ಯಜ್ಞೆಯಾಗಾದಿಗಳ ವಿಷಯದಲ್ಲಿ ಯಜ್ಞೆಯಾಗಾದಿಗಳನ್ನು ನಾನು ಮಾಡ್ತೇನೆ ಮಾಡೋದಿಲ್ಲ ಅಥವಾ ನಿಷಿದ್ಧವಾದ ಕರ್ಮಗಳನ್ನು ನಾನು ಮಾಡ್ತೇನೆ ಪಲಾಂಡು ಭಕ್ಷಣಾದಿಗಳು ಈರುಳ್ಳಿ ಇತ್ಯಾದಿಗಳನ್ನು ತಿನ್ನಬಾರದು ಅಂತ ಹೇಳಿದೆ ನಾನು ತಿಂತೇನೆ ಏನು ಮಾಡ್ತೀರಿ ಅಂತ ವಿಪರೀತ ಕಾರ್ಯಗಳ ವಿಷಯದಲ್ಲಿ ಆಗಲಿ ವಿಹಿತ ಕಾರ್ಯಗಳ ವಿಷಯದಲ್ಲಿ ಆಗಲಿ ಸ್ವಾತಂತ್ರ್ಯ ಭ್ರಮ ಮನುಷ್ಯನಿಗೆ ಬರ್ತದಲ್ಲ ಸಹ ಆ ಭ್ರಮ ಇದು ಗುಣ ದೋಷಕೃತ ಅವನಿಗೆ ಗುಣ ಮತ್ತು ದೋಷಗಳು ಬರುವಂತೆ ಮಾಡುತ್ತದೆ ಗುಣ ಅಂದ್ರೇನು ದೋಷ ಅಂದ್ರೇನು ಗುಣ ಅಂದರೆ ಸ್ವರ್ಗಾದಿಗಳು ದೋಷ ಅಂದರೆ ನರಕಾದಿಗಳು ಅವನಿಗೆ ಸ್ವರ್ಗ ಅಥವಾ ನರಕಗಳು ಬರುವುದಕ್ಕೆ ಕಾರಣ ಯಾವುದು ಅಂದರೆ ಇವೆ ಈ ತರಹದ ಭ್ರಮ ಅದನ್ನೇ ಮತ್ತೆ ಮುಂದೆ ವಿವರಣೆ ಮಾಡ್ತಾರೆ ಕರ್ಮ ಕರ್ಮ ವಿಕರ್ಮೇತಿ ಭಿದ ಗುಣದೋಷಧಿಯ ಭವೇತು ಅಲ್ಲ ಈ ಭ್ರಾಂತಿ ಈ ತರಹದ ವೈಚಿತ್ರ್ಯ ಅವನಿಗೆ ಬರ್ತದೆ ಯಾಕೆ ನಾನಿದನ್ನು ಮಾಡುತ್ತೇನೆ ಇದನ್ನು ಮಾಡೋದಿಲ್ಲ ವಿಪರೀತವಾಗಿ ಮಾಡುತ್ತೇನೆ ಎಂಬ ಸ್ವಾತಂತ್ರ್ಯ ಭ್ರಮ ಕರ್ಮ ಕರ್ಮ ವಿಕರ್ಮೇತಿ ಭಿಧ ಅಂದರೆ ಬುದ್ಧಿಭೇದ ಈ ತರಹದ ಬುದ್ಧಿಯ ವೈಚಿತ್ರ್ಯ ವಿವಿಧ ಭ್ರಮಗಳು ಇವನಿಗೆ ಬರುವುದು ಯಾಕೆ ಅಂದರೆ ಗುಣದೋಷ ಧಿಯ ಗುಣ ದೋಷ ಥಿಯ ನೋಡಿ ಒಂದೇ ಶ್ಲೋಕದಲ್ಲಿ ಗುಣದೋಷ ಶಬ್ದಗಳು ಎರಡು ಸಲ ಬಂದಿದೆ ಮೇಲಿನ ಗುಣದೋಷ ಶಬ್ದಗಳಿಗೆ ಅರ್ಥನೇ ಬೇರೆ ಕೆಳಗಿನ ಗುಣದೋಷ ಶಬ್ದಕ್ಕೆ ಅರ್ಥನೇ ಬೇರೆ ಮೇಲಿ ಗುಣ ಅಂದರೆ ಸ್ವರ್ಗ ದೋಷ ಅಂದರೆ ನರಕ ಕೆಳಗಿನ ಗುಣ ದೋಷ ಅಂದರೆ ಗುಣ ಅಂದರೆ ರಜೋಗುಣ ತಮೋಗುಣಗಳು ದೋಷ ಅಂದರೆ ಅಜ್ಞಾನಾದಿಗಳು ಗುಣ ದೋಷ ಥಿಯ ಗುಣ ರಜೋಗುಣ ತಮೋಗುಣಗಳಿಂದಾಗಿ ಬರುವ ದೋಷ ಅಜ್ಞಾನಾದಿ ದೋಷಗಳು ಅವುಗಳಿಂದ ಸಹಿತವಾದ ಧೀ ಇಂದ್ರಿಯ ಬುದ್ಧಿ ಎಂಬ ಇಂದ್ರಿಯ ಅದರಿಂದ ನಮಗೆ ಇಂತಹ ಭ್ರಮ ಬರ್ತದೆ ಅಂದರೆ ನಮ್ಮ ಬುದ್ಧಿಯಿಂದಲೇ ನಮಗೆ ಯಥಾರ್ಥ ಜ್ಞಾನ ಬರೋದು ಬುದ್ಧಿಯಿಂದಲೇ ನಮಗೆ ಭ್ರಮವೂ ಬರೋದು ಆದರೆ ಬುದ್ಧಿ ಶುದ್ಧವಾಗಿದ್ದರೆ ಯಥಾರ್ಥ ಜ್ಞಾನ ಬರ್ತದೆ ಬುದ್ಧಿಯಲ್ಲಿ ದೋಷ ಇದ್ದರೆ ಆಗ ಭ್ರಮ ಬರ್ತದೆ ಆ ದೋಷ ಬರುವುದಕ್ಕೆ ಕಾರಣ ಏನು ಅಂದರೆ ರಜೋಗುಣ ತಮೋಗುಣಗಳು ಅವನ ಸ್ವರೂಪಯೋಗ್ಯತೆ ಅದಕ್ಕೆ ತಕ್ಕಂತೆ ಅವನ ಪೂರ್ವಕರ್ಮಗಳು ಅದಕ್ಕನುಗುಣವಾಗಿ ರಜೋಗುಣ ತಮೋಗುಣಗಳ ಕಾರ್ಯವಾಗಿರುವಂತಹ ದೋಷಗಳು ಇವನ ಬುದ್ಧಿಗೆ ಅಂಟಿ ಅಂತಹ ಬುದ್ಧಿಯಿಂದ ಇವನಿಗೆ ಭ್ರಮ ಬರ್ತದೆ ಆದ್ದರಿಂದ ಈ ಭ್ರಮವನ್ನು ನಾವು ಬಿಟ್ಟಾಗ ಮಾತ್ರ ನಮಗೆ ಈ ಗುಣದೋಷಗಳ ಸಂಪರ್ಕವಾಗದೆ ಮೋಕ್ಷವನ್ನು ಪಡೆಯಬಹು ಸ್ವರ್ಗ ಇದು ಗುಣ ಗುಣದ ಸಂಪರ್ಕ ಆಗಲಿ ದೋಷದ ಸಂಪರ್ಕ ಬೇಡ ಗುಣದ ಸಂಪರ್ಕ ಯಾಕಾಗಬಾರದು ಅಂತಾನುಬೇಡಿ ಆ ಗುಣವೂ ನಶ್ವರ ಅದು ಸ್ವರ್ಗರೂಪ ಗುಣವೂ ಶಾಶ್ವತವಲ್ಲ ಮೋಕ್ಷವೇ ನಿಜವಾದಂತಹ ಫಲ ಆ ಮೋಕ್ಷ ಸಿಗಬೇಕು ಅಂದರೆ ಈ ಭ್ರಮ ಹೋಗಬೇಕು ಶ್ರೀಮದಾಚಾರ್ಯರ ತಾತ್ಪರ್ಯವನ್ನು ನೋಡಿ ಸ್ವರ್ಗಾದ್ಯಶ್ಚ ಗುಣ ಸ್ವರ್ಗ ಮೊದಲಾದ ಪಾರತ್ರಿಕ ಅಥವಾ ಐಹಿಕ ಸುಖಗಳು ಇವುಗಳಿಗೆ ಗುಣ ಅಂತಾರೆ ಸರ್ವೇ ದೋಷಾ ಸರ್ವೇ ದೋಷಾ ಸರ್ವೇ ತಥೈವ ಚ ಇನ್ನು ದುಃಖಗಳು ಇವುಗಳೆಲ್ಲ ದೋಷ ಇವುಗಳು ಯಾಕೆ ಬರುತ್ತೆ ಅಂದರೆ ಆತ್ಮನಃಕರ್ತೃತಾಭ್ರಾಂತ್ಯ ಜಾಯಂತೆ ನಾತ್ರ ಸಂಶಯಃ ನಾನು ಕರ್ತ ಅನ್ನುವ ಭ್ರಾಂತಿ ಇದ್ದದ್ದಕ್ಕೆ ನನಗೆ ಈ ತರಹದ ಸ್ವರ್ಗ ನರಕಗಳ ಸಂಪರ್ಕವಾಗ್ತದೆ ಶ್ರೀಮದಾಚಾರ್ಯರು ಮತ್ತೊಂದು ಕಡೆಗೆ ಹೇಳಿದ್ದಾರೆ ಗೀತಾ ತಾತ್ಪರ್ಯದಲ್ಲಿ ಕರ್ತೃತ್ವಂ ಆತ್ಮನೋ ಸ್ವಾತಂತ್ರ್ಯಂ ಆತ್ಮನೋ ವೇತಿ ಅಂತ ಹೇಳ್ತಾ ರಾಗಾಧರ್ಮಂಚ ಕರುವತಃ ತನ್ನಿಮಿತ್ತಸ್ತು ದೋಷ ಸ್ಯಾತ್ ಗುಣಸ್ತು ಸ್ಯಾತ್ ಸ್ವಕರ್ಮಜಃ ಅಂತ ವಿಹಿತ ಕರ್ಮಗಳನ್ನೇ ಮಾಡ್ತಾನೆ ಜ್ಯೋತಿಷ್ಠೋಮಾದಿ ಯಜ್ಞಯಾಗಗಳನ್ನೇ ಮಾಡ್ತಾನೆ ಮಾಡುವಾಗ ಸ್ವಾತಂತ್ರ್ಯ ಬುದ್ಧಿಯಿಂದ ಮಾಡ್ತಾನೆ ದೇವರ ಸ್ವಾತಂತ್ರ್ಯವನ್ನು ತಿಳಿಯೋದಿಲ್ಲ ನಾನು ಸ್ವತಂತ್ರ ಅಂತ ತಿಳಿದು ಮಾಡ್ತಾನೆ ಕೊನೆಗೆ ದೇವರಿಗೆ ಅರ್ಪಣೆ ಮಾಡ್ತಾನೆ ಇಲ್ಲ ಅಂತಲ್ಲ ಪ್ರಾರಂಭದಲ್ಲಿ ಕೇಳಿದ್ರಲ್ಲ ದೇವರು ಬಹಳ ದೊಡ್ಡವ ಅವನ ಅನುಗ್ರಹದಿಂದಲೇ ನಮಗೆ ಸ್ವರ್ಗ ಸಿಗಬೇಕು ಇಷ್ಟು ಗೊತ್ತಿದೆ ಆದರೆ ಪ್ರತಿಯೊಂದು ಕರ್ಮವೂ ಕೂಡ ದೇವರೇ ತಾನು ನಿಂತು ಮಾಡಿ ಮಾಡಿಸುವುದು ಅಂತನ್ನುವ ಅನುಸಂಧಾನ ಇಲ್ಲ ಆ ಭಗವಂತನ ಸರ್ವಸ್ವಾತಂತ್ರ್ಯದ ಅನುಸಂಧಾನ ಇಲ್ಲದೆ ಕರ್ಮವನ್ನು ಮಾಡುವಾಗ ನಾನೇ ಮಾಡ್ತೀನಿ ಅಂತ ಮಾಡಿ ಈ ಎಲ್ಲ ಕರ್ಮಗಳನ್ನು ನಿನ್ನ ಪ್ರೀತಿಗಾಗಿ ಮಾಡಿ ನೀನೇ ಫಲ ಕೊಡಪ್ಪ ಅಂತ ಅಷ್ಟು ದೇವರನ್ನು ದೊಡ್ಡವ ಅಂತ ತಿಳಿದು ಸಮರ್ಪಣೆ ಮಾಡ್ತಾನೆ ಅಷ್ಟೂ ಮಾಡದೇ ಇದ್ದರೆ ಇವನಿಗೆ ಸ್ವರ್ಗವೂ ಸಿಗೋದಿಲ್ಲ ಅಷ್ಟು ಮಾಡ್ತಾನೆ ಅಷ್ಟು ಮಾಡಿದ್ದಕ್ಕೆ ಇವನಿಗೆ ಸ್ವರ್ಗ ಸಿಗತ್ತೆ ಆದರೆ ಸ್ವಾತಂತ್ರ್ಯ ಭ್ರಾಂತಿಯಿಂದ ಮಾಡ್ತಾನೆ ಹೀಗಾಗಿ ಇವನಿಗೆ ಅದು ಮೋಕ್ಷ ಸಾಧನ ಆಗೋದಿಲ್ಲ ಆತ್ಮನಃಕರ್ತೃತ್ರಂತಿಯ ಜಾಯಂತೆ ಸಂಶಯ ಅದಕ್ಕೆ ತಾಮ್ರಪರ್ಣಯಚಾರ್ಯರು ಕೊನೆಗೆ ಹೇಳ್ತಾರೆ ಬೈ ಮೊದಲನೇ ಪಾರಾದಲ್ಲಿ ಕೊನೆಗೆ ಸ್ವಾತಂತ್ರ್ಯಣ ಕರ್ತೃತಾಭ್ರಮ ಭಗವತಿ ಸಮರ್ಪಣಾಪತಿ ಕರ್ತವ್ಯತ್ವಸಹಿತ ವಿಹಿತ ಕರ್ಮ್ಯಕರ್ಮಯುತಶ್ಚೇತ್ ಸ್ವರ್ಗಾ ಗುಣಕೃತ್ ಅನ್ಯಥ ನರಕಾಧ್ಯಶುಭಕೃತಿ ಮೂಲಯೋಜನಾ ಸೂಚಿ ಬವತಿ ವಿಹಿತ ಕರ್ಮಗಳನ್ನೇ ಮಾಡುವಾಗ ಭಗವಂತನಿಗೆ ಅರ್ಪಣಾದಿಗಳನ್ನೂ ಮಾಡ್ತಾನೆ ಆದರೆ ಪೂರ್ಣವಾದ ಪರಮಾತ್ಮನ ಸ್ವಾತಂತ್ರ್ಯವನ್ನು ತಿಳಿದಿರೋದಿಲ್ಲ ಅಂಥವನಿಗೆ ಸ್ವರ್ಗಾದಿಗಳಾಗ್ತದೆ ಪರಮಾತ್ಮನ ಪೂರ್ಣ ಸ್ವಾತಂತ್ರ್ಯವನ್ನೂ ತಿಳಿದು ವಿಹಿತ ಕರ್ಮಗಳನ್ನೂ ಮಾಡಿ ನಿಷ್ಕಾಮವಾಗಿಯೂ ಮಾಡಿದರೆ ಅವನಿಗೆ ಮೋಕ್ಷನೇ ಆಗ್ತದೆ ಬರೀ ಸ್ವರ್ಗ ಅಲ್ಲ ಮೋಕ್ಷನೇ ಆಗಿಬಿಡುದು ಅದನ್ನು ಮುಂದಿನ ಮಾತಿನಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ ಪರಮಾತ್ಮಾನಮೇವ ಏಕಂ ಕರ್ತಾರಂ ವ್ಯಕ್ತಿ ಅಪ್ರಮಾನ್ ಅವನೇ ಏಕಕರ್ತ ಸ್ವತಂತ್ರಕರ್ತ ಅವನೇ ಅವನಿಂದ ಪ್ರೇರಿತನಾಗಿ ನಾನು ಪರಾಧೀನಕರ್ತ ಎಂಬುದಾಗಿ ಯಾವ ಪುರುಷ ತಿಳಿದು ಕರ್ಮಗಳನ್ನು ಮಾಡ್ತಾನೆ ವಿಹಿತ ಕರ್ಮಗಳನ್ನು ನಿಷ್ಕಾಮವಾಗಿ ಸಹ ಮುಚ್ಚತೆ ಅಸ್ಮಾತ್ ಸಂಸಾರಾತ್ ಪರಮಾತ್ಮನ ಅವನು ಈ ಸಂಸಾರದಿಂದ ಮುಕ್ತನಾಗಿ ಭಗವಂತನನ್ನು ಸೇರ್ತಾನೆ ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ ಇದಂ ಮಯ ಕ್ರಿಯತೆ ಇದಂ ಮಯಾ ನ ಇತಿ ಬುದ್ಧಿ ಭೇದ ಭಿಧ ಅಂದರೆ ಬುದ್ಧಿಭೇದ ಈ ತರಹದ ಬುದ್ಧಿಭೇದ ಏನಿದೆ ಇದು ರಜೋಗುಣ ತಮೋಗುಣ ನಿಮಿತ್ತಕವಾದ ಅರ್ಥಾತ್ ರಜೋಗುಣ ತಮೋಗುಣ ನಿಮಿತ್ತಕವಾಗಿ ಬಂದ ಅಜ್ಞಾನಾದಿ ದೋಷಗಳೇ ನಿಮಿತ್ತವಾಗಿ ಉಳ್ಳಂತಹ ಭ್ರಮ ಇದು ಭ್ರಮ ಯಾಕೆ ಹೌದು ದೇವರು ಮಾಡುವಾಗ ನಾನು ಮಾಡ್ತೇನೆ ಅಂತ ತಿಳಿದರೆ ಭ್ರಮ ಅಲ್ವಾ ಸರ್ವಂ ಹಿ ಪರಮೇಶ್ವರ ಕರೋತಿ ಪರಮಾತ್ಮನೇ ಸರ್ವವನ್ನು ಮಾಡುವಾಗ ನಾನು ಸ್ವತಂತ್ರವಾಗಿ ಮಾಡ್ತೇನೆ ಅಂತ ತಿಳಿಯುವುದು ಭ್ರಮ ಹಾಗಾದರೆ ಒಟ್ಟು ಈ ಶ್ಲೋಕದ ತಾತ್ಪರ್ಯ ಇಷ್ಟಾಯಿತು ಭಗವಂತನ ಸ್ವಾತಂತ್ರ್ಯವನ್ನು ಪೂರ್ಣವಾಗಿ ಮನಸ್ಸಿನಲ್ಲಿ ಅನುಸಂಧಾನದಲ್ಲಿ ಇಟ್ಟುಕೊಂಡು ತನ್ನ ಪಾರತಂತ್ರವನ್ನು ತಿಳಿದು ಯಾವ ಫಲಾಪೇಕ್ಷೆ ಇಲ್ಲದೆ ವಿಹಿತ ಕರ್ಮಗಳನ್ನು ಮಾಡಿದರೆ ಅಪರೋಕ್ಷ ಜ್ಞಾನವನ್ನು ಹೊಂದಿ ಮೋಕ್ಷವನ್ನು ಹೊಂದುತ್ತಾನೆ ಪೂರ್ಣವಾದ ಸ್ವಾತಂತ್ರ್ಯವನ್ನು ತಿಳಿಯದೆ ಸಕಾಮವಾಗಿ ವಿಹಿತ ಕರ್ಮಗಳನ್ನು ಮಾಡಿದರೆ ಸ್ವರ್ಗವಾಗತ್ತೆ ನಿಷಿದ್ಧ ಕರ್ಮಗಳನ್ನು ಮಾಡಿದಂತಹ ವ್ಯಕ್ತಿಗೆ ನರಕವಾಗ್ತದೆ ಎಂಬುದಾಗಿ ತಿಳಿಸ್ತಾನೆ ತಸ್ಮ್ದುಕ್ತೇಂದ್ರಿಯ ಗ್ರಾಮ ಯುಕ್ತಚಿತ್ತ ಇದಂ ಜಗತ್ ಆತ್ಮನೀಕ್ಷಸ್ವ ವಿತತಂ ಆತ್ಮ ನಮ್ಮಯ್ಯಧೀಶ್ವರೇ ಅದಕ್ಕಾಗಿ ನೋಡಪ್ಪ ಸ್ವಾತಂತ್ರ್ಯವನ್ನು ನನ್ನಲ್ಲಿ ನೀನು ಅನುಸಂಧಾನ ಮಾಡದೇ ಇದ್ದರೆ ಇಷ್ಟು ಕಷ್ಟ ಇದೆ ಅದಕ್ಕಾಗಿ ನನ್ನ ಸ್ವಾತಂತ್ರ್ಯದ ಚಿಂತನೆ ಮಾಡು ಆದರೆ ನೇರವಾಗಿ ಜಗತ್ತು ನನ್ನ ಅಧೀನ ಅಂತ ಇಷ್ಟೇ ತಿಳಿಯಬೇಡ ಮಧ್ಯದಲ್ಲಿ ಜೀವೋತ್ತಮರಾದ ವಾಯುದೇವರು ಬ್ರಹ್ಮದೇವರು ಅವರ ಅಧೀನ ಅಂತ ತಿಳಿ ಅವರು ನನ್ನ ಅಧೀನ ಅಂತ ತಿಳಿ ನೇರವಾಗಿ ಜಗತ್ತಿಗೂ ನನಗೂ ಸಂಪರ್ಕವನ್ನ ತಿಳಿಯಬೇಡ ಇದೆ ನಾನು ಸರ್ವ ಸರ್ವ ಸರ್ವಾಶ್ರಯ ಸರ್ವಾಧಾರ ನಿಜ ಆದರೂ ವಾಯುದೇವರ ದ್ವಾರಾನೇ ನನ್ನ ಸ್ಮರಣವನ್ನು ಮಾಡಬೇಕು ಅಂತ ಯುಕ್ತೇಂದ್ರಿಯ ಗ್ರಾಮ ಎಲ್ಲ ಇಂದ್ರಿಯಗಳ ನಿಗ್ರಹವನ್ನು ಸಾಧಿಸಿ ಯುಕ್ತ ಚಿತ್ತ ಮನಸ್ಸನ್ನು ವಿಶೇಷವಾಗಿ ಭಗವಂತನ ಧ್ಯಾನದಿಂದ ಅದಕ್ಕೆ ಒಂದು ವಿಶಿಷ್ಟವಾದ ತರಬೇತಿಯನ್ನು ಕೊಟ್ಟು ಈ ಸಮಗ್ರವಾದ ಜಗತ್ತು ಆತ್ಮನಿ ಆತ್ಮ ಅಂದರೆ ಬ್ರಹ್ಮದೇವರು ವಾಯುದೇವರು ಆ ವಾಯುದೇವರಲ್ಲಿ ಬ್ರಹ್ಮದೇವರಲ್ಲಿ ಈ ಸಮಗ್ರ ಜಗತ್ತು ಆಶ್ರಿತವಾಗಿದೆ ಅಂತ ಮೊದಲು ತಿಳಿ ಆತ್ಮನಿಕ್ಷಸ್ವ ವಿತಂ ಆತ್ಮಾನಂ ಮೈಯಧೀಶ್ವರೇ ಅಂತಹ ಬ್ರಹ್ಮದೇವರೂ ಕೂಡ ವಾಯುದೇವರು ಕೂಡ ನನ್ನನ್ನು ಆಶ್ರಯಿಸಿದ್ದಾರೆ ಅಂತ ನಂತರದಲ್ಲಿ ತಿಳಿ ಜಗತ್ತು ವಾಯುದೇವರಲ್ಲಿ ವಾಯುದೇವರು ಬ್ರಹ್ಮದೇವರು ಭಗವಂತನಲ್ಲಿ ಹೀಗೆ ತಿಳಿದರೆ ನಿನಗೆ ಈ ಸಂಸಾರದ ಬಂಧನದಿಂದ ಮೋಕ್ಷವಾಗ್ತದೆ ಅದಕ್ಕೆ ಪ್ರಮಾಣ ಕೊಡ್ತಾರೆ ಆತ್ಮ ಅಂದರೆ ಬ್ರಹ್ಮದೇವರು ಅನ್ನುವ ಅರ್ಥದ ವಿಷಯದಲ್ಲಿ ಆಚಾರ್ಯರು ಹೇಳುತ್ತಾರೆ ಆತ್ಮಶಬ್ದೋದಿತೋ ಬ್ರಹ್ಮ ಪರಮಾತ್ಮಿದೋಹ್ಯಹಂ ಸರ್ವ ಬ್ರಹ್ಮಣಿ ವೀಕ್ಷೇತ ಮೈ ಬ್ರಹ್ಮಣಮೇವ ಚೈತಿ ಕಾಲ ಸಂಹಿತಾಯ ಆತ್ಮ ಅನ್ನುವ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ ಬ್ರಹ್ಮದೇವರು ಮತ್ತು ನೀನ್ಯಾರು ಬ್ರಹ್ಮದೇವರು ಆತ್ಮ ಅಂದರೆ ನೀನ್ಯಾರಪ್ಪ ಅಂತ ದೇವರಿಗೆ ಕೇಳಿದರೆ ನಾನು ಬರೀ ಆತ್ಮ ಅಲ್ಲ ನಾನು ಪರಮಾತ್ಮ ಅಂದ ಆತ್ಮಶಬ್ದೋಜಿತೋ ಬ್ರಹ್ಮ ಪರಮಾತ್ಮಾಭಿಧೋಹ್ಯ ಹಂಬು ಒಂದು ಪ್ರಸಂಗದಲ್ಲಿ ಆತ್ಮಶಬ್ಧದ ಪರಮ ಮುಖ್ಯಾರ್ಥ ವಿವಕ್ಷ ಮಾಡಿದರೆ ಆತ್ಮ ಅನ್ನುವ ಶಬ್ದದಿಂದಲೂ ವಿಷ್ಣುವನ್ನು ಕರೆಯಬಹುದು ಸಾವಿರಾರು ಕಡೆಗೆ ವ್ಯವಹಾರ ಮಾಡಿದ್ದಾರೆ ಅದೇ ಮುಖ್ಯ ವ್ಯವಹಾರ ಆದರೆ ಆತ್ಮಶಬ್ಧದಿಂದ ಅಮುಖ್ಯಾರ್ಥರಾದ ಬ್ರಹ್ಮದೇವರನ್ನು ಸ್ವೀಕರಿಸಿದಾಗ ದೇವರನ್ನು ಸ್ಪಷ್ಟವಾಗಿ ತಿಳಿಸುವ ದೃಷ್ಟಿಯಲ್ಲಿ ಬರೀ ಆತ್ಮ ಬ್ರಹ್ಮನಾದರೆ ಪರಮ ಪರಮಾತ್ಮ ನಾರಾಯಣ ಸರ್ವ ಬ್ರಹ್ಮಣಿವೀಕ್ಷೇತ ಮಯಿ ಬ್ರಹ್ಮಣಮೇ ಕಾಲ ಸಂಹಿತೆಯ ಜ್ಞಾನವಿಜ್ಞಾನ ಸಂಯುಕ್ತ ಆತ್ಮಭೂತಶ್ ಶರೀರಿಣ ಆತ್ಮ ಅನುಭವತುಷ್ಟ ಆತ್ಮ ನಾಂತರೈರ್ವಿಹನ ಜ್ಞಾನವಿಜ್ಞಾನ ಸಂಯುಕ್ತ ಸಾಮಾನ್ಯವಾಗಿ ಎಲ್ಲರೂ ತಿಳಿಯಬೇಕಾದಂತಹ ವಿಷ್ಣುಸರ್ವೋತ್ತಮ ಭಗವಂತನ ಸರ್ವರ್ವರ್ವರ್ವರ್ವಶಬ್ಧವಾಚ್ಯ ಸರ್ವರ್ವ್ಯಾಪ್ತತ್ವಾಗಳನ್ನೂ ತಿಳಿದುಕೊಂಡವ ವಿಜ್ಞಾನ ವಿಶೇಷವಾಗಿ ತನ್ನ ಯೋಗ್ಯತೆಗೆ ಯಾವುದನ್ನ ಉಪಾಸನೆ ಮಾಡಿದರೆ ತನಗೆ ಮೋಕ್ಷವಾಗುತ್ತೆ ಅಂತ ತನಗೆ ಗುರುಗಳು ಉಪದೇಶ ಮಾಡಿರುತ್ತಾರೆ ಯೋಗ್ಯತಾಭಿಜ್ಞೆ ಗುರುಗಳು ಅಂತಹ ತನ್ನಿಂದಲೇ ಜ್ಞೇಯವಾದ ವಿಶಿಷ್ಟವಾದ ಏನು ಜ್ಞೇಯವಾದ ವಸ್ತು ಇದೆ ಅದರ ಬಗ್ಗೆಯೂ ತಿಳುವಳಿಕೆಯನ್ನು ಮಾಡಿಕೊಂಡವ ವಿಜ್ಞಾನ ಸಂಯುಕ್ತ ಜ್ಞಾನ ಕಾಮನ್ನಾಗಿ ಎಲ್ಲರೂ ತಿಳಿಯಲೇಬೇಕಾದ ಕಂಪಲ್ಸರಿ ಕೆಲವು ಅಂತಹ ವಿಷಯಗಳನ್ನೂ ತಿಳಿದಿದ್ದಾರೆ ವಿಜ್ಞಾನ ಇವನೊಬ್ಬನಿಗೆ ವಿಶೇಷವಾಗಿ ಮೋಕ್ಷವಾಗುವುದಕ್ಕೆ ಯೋಗ್ಯವಾದ ಏನೊಂದು ಜ್ಞೇಯವಾದ ತಥ್ಯ ಇದೆ ರಹಸ್ಯ ಇದೆ ಅದನ್ನೂ ಇವನ ಗುರುಗಳ ಉಪದೇಶಕ್ಕೆ ತಕ್ಕಂತ ತಿಳಿದವ ಜ್ಞಾನ ವಿಜ್ಞಾನ ಸಂಯುಕ್ತ ಆತ್ಮಭೂತ ಶರೀರಿಣ್ ಎಲ್ಲ ಜೀವರಾಶಿಗಳಿಗೂ ಇವನೇ ಆತ್ಮಭೂತ ಎಲ್ಲ ಶರೀರಗಳಲ್ಲಿಯೂ ತಾನು ಒಬ್ಬನೇ ಇದ್ದಾನೆ ಅಂತ ತಿಳಿಯಬೇಕು ಅಂದರೆ ಎಲ್ಲ ಜೀವರಲ್ಲಿ ಐಕ್ಯ ಚಿಂತನೆ ಮಾಡಬೇಕು ಅಂತ ಅರ್ಥವಾಯಿತಲ್ಲ ನೀನೊಬ್ಬ ಶರೀರಿ ನೀನೊಬ್ಬ ಶರೀರಿ ಶರೀರಗಳು ಬಹಳ ಆ ಶರೀರಗಳು ಬೇರೆ ಬೇರೆ ಆತ್ಮ ಆದ್ರೆ ನೀವು ಹೇಳ್ತಾ ಇರೋದು ಎಲ್ಲ ಶರೀರಗಳಿಗೂ ನಾನೇ ಆತ್ಮ ಅಂತ ನೀವು ತಿಳ್ಕೋಬೇಕು ಅಂದ್ರೆ ಐಕ್ಯ ಚಿಂತನೆ ಮಾಡಬೇಕು ಅಂತ ಅರ್ಥವಾಗ್ತದೆ ಅದಕ್ಕೆ ಶ್ರೀಮದಾಚಾರ್ಯರ ಅರ್ಥ ಹೇಳ್ತಾರೆ ಆತ್ಮಭೂತ ಆತ್ಮವದ್ ಭೂತ ಎಲ್ಲ ಶರೀರಗಳಿಗೆ ನಾನೇ ಆತ್ಮ ಅಲ್ಲ ಎಲ್ಲ ಶರೀರಗಳ ಆತ್ಮ ತನ್ನಂತೆಯೇ ಅಂತ ತಿಳಿಯಬೇಕು ಅದಕ್ಕೆ ಗೀತೆಯ ಪ್ರಮಾಣ ಆತ್ಮವು ಸರ್ವತ್ರ ಸಮಂ ಪಶ್ಯತಿಯೋ ಅರ್ಜುನ ಎಲ್ಲರೂ ತಾನೇ ಅಂತ ತಿಳಿಯಿರಿ ಅಂತ ಕೃಷ್ಣ ಹೇಳಿಲ್ಲ ಗೀತೆಯಲ್ಲಿ ಎಲ್ಲರನ್ನೂ ತನ್ನಂತೆ ಕಾಣಿ ಅಂತ ಹೇಳಿದ್ದಾನೆ ನನಗೆ ಹಸಿವೆ ಆದರೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತದೆ ಹಾಗಾದರೆ ಅವರಿಗೂ ಇಷ್ಟೊತ್ತಾಗಿದೆ ಅಂದರೆ ಹಸಿವೆ ಆಗಿರುತ್ತದೆ ಪ್ರಾಯ ತಿನ್ನೋ ಅಪೇಕ್ಷೆ ಆಗಿರುತ್ತದೆ ಅವರು ಕೇಳಿಲ್ಲ ಅಂತ ಸುಮ್ಮನೆ ಕೂಡಬಾರ್ದು ನಾನು ತಿನ್ನುವಾಗ ಅವರಿಗೂ ಕೊಟ್ಟು ತಿನ್ನಬೇಕು ತನ್ನಂತೆ ಇನ್ನೊಬ್ಬರನ್ನು ಕಾಣಬೇಕು ಅಂತ ಅರ್ಥ ಅಷ್ಟೆ ಅವರಿಗೂ ಕಷ್ಟ ಅವರಿಗೂ ಸುಖ ದುಃಖ ನನ್ನ ಹಾಗೆ ಅವರಿಗೂ ಇದೆ ನನ್ನ ಸುಖ ದುಃಖಗಳಿಗಾಗಿ ನಾನು ಹೇಗೆ ವಿಚಾರವನ್ನು ಮಾಡುತ್ತೇನೆ ಸುಖ ಪಡೆಯೋದಕ್ಕೆ ದುಃಖವನ್ನು ಕಳೆದುಕೊಳ್ಳೋದಕ್ಕೆ ಇನ್ನೊಬ್ಬರಿಗೂ ಸುಖ ಆಗೋ ಹಾಗೆ ದುಃಖವನ್ನು ಪರಿಹಾರ ಮಾಡೋ ಹಾಗೆ ನಾನು ಪ್ರಯತ್ನ ಮಾಡಬೇಕು ಯಾಕೆ ನನ್ನಂತೆ ಅವರು ನನ್ನಂತೆ ಅವರು ಅಂತೂ ತಿಳಿದು ತನಗಾಗಿ ತಾನು ಪ್ರಯತ್ನ ಮಾಡುವಂತೆ ಇನ್ನೊಬ್ಬರಿಗಾಗಿಯೂ ತಾನು ಪ್ರಯತ್ನವನ್ನು ಮಾಡಬೇಕು ಇಷ್ಟೇ ತಾತ್ಪರ್ಯವೇ ಹೊರತು ತಾನೇ ಎಲ್ಲ ಅಂತ ಸರ್ವಥಾ ತಿಳಿಯಬಾರದು ಶರೀರಿಣ ಆತ್ಮಭೂತ ಆತ್ಮ ತುಷ್ಟಾತ್ಮ ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ಪಡೆದು ಅದರಿಂದಲೇ ತೃಪ್ತನಾಗಿ ಅಲಂಬುದ್ಧಿಯನ್ನು ಹೊಂದಿರಬೇಕು ಇನ್ಯಾವ ವಿಷಯವೂ ಅವನಿಗೆ ಅಪೇಕ್ಷಿತವಲ್ಲ ದೇವರ ಜ್ಞಾನವಾದ ಮೇಲೆ ಉಳಿದದ್ದೆಲ್ಲವೂ ನಶ್ವರ ವ್ಯರ್ಥ ಅಂತ ಉಳಿದದರ ಬಗ್ಗೆ ವೈರಾಗ್ಯ ಅಲಂಬುದ್ಧಿ ಬಂದು ಯಾವ ಅಪರೋಕ್ಷ ಜ್ಞಾನಿ ಇರ್ತಾನೆ ಅಂಥವನಿಗೆ ಯಾವ ವಿಘ್ನಗಳು ಬಂದರೂ ಮೋಕ್ಷ ತಪ್ಪುವುದಿಲ್ಲ ಅನಂತರ ಐರ್ ವಿಹನ್ಯತೆ ಲಕ್ಷ ಕೋಟಿ ವಿಘ್ನಗಳು ಬರಲಿ ಒಮ್ಮೆ ಅಪರೋಕ್ಷ ಜ್ಞಾನವಾಗಿದೆ ಸಾಕು ಅವನಿಗೆ ಮೋಕ್ಷವಾಗೋದು ನಿಶ್ಚಿತ ವಿಳಂಬ ಆಗಬಹುದು ಆದರೆ ಮೋಕ್ಷ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಅಪರೋಕ್ಷ ಜ್ಞಾನಿಯಾದವನಿಗೆ ಮೋಕ್ಷವಾಗೇ ಆಗ್ತದೆ ಅದನ್ನೇ ಟೀಕಾಕೃತ್ವಾದರೂ ಸುಧಾದಲ್ಲಿ ಹೇಳುವಾಗ ದೃಷ್ಟೈವ ತಮ್ಮ ನಾಪರೇಣ ತಮ್ಮ ದೃಷ್ಟವಾ ಮುಚ್ಚತೆ ಇವ ಪರಮಾತ್ಮನ ದರ್ಶನವಾದ ಮೇಲೆ ಮೋಕ್ಷವಾಗೋದು ನಿಶ್ಚಿತ ಎಂದೆಂದಿಗೂ ಮೋಕ್ಷವನ್ನು ತಪ್ಪಿಸ್ಲಿಕ್ಕಾಗೋದಿಲ್ಲ ನಾಂತರ ಐರ್ವಿಹನ್ಯತೆ ದೋಷಬುಧ್ಯೋಭೆಯತೀತ ನಿಷೇಧಾನ್ನ ನಿವರ್ತತೆ ಗುಣಬುಧ್ಯಾ ವಿಹತಿ ಯಥರ್ಭಕಃ ಸಾಮವಾಗಿ ಶ್ಲೋಕಕ್ಕೆ ಹೀಗೆ ಅರ್ಥ ತೋರ್ತದೆ ಉಭಯತೀತೋಷಬ ನಿಷೇಧಾ ನಿವರ್ತತೆ ಗುಣಬುಧ್ಯಾ ವಿಹಿತ ನ ಕೋತಿ ಯಥರ್ಭಕಃ ಚಿಕ್ಕ ಬಾಲಕ ಶಿಶು ಮಗು ಕೂಸು ಯಾವ ರೀತಿಯಾಗಿ ಯಾವುದಾದರೂ ಒಂದು ಕೆಲಸವನ್ನು ಕೆಟ್ಟ ಕೆಲಸ ಮಾಡಬಾರದು ಅಂದರೆ ಆ ಕೆಟ್ಟ ಕೆಲಸ ಮಾಡಿದರೆ ಏನು ದೋಷ ಅನ್ನೋದನ್ನು ತಿಳಿದುಕೊಂಡು ಕೆಟ್ಟ ಕೆಲಸವನ್ನು ಮಾಡದೆ ಒಳ್ಳೆಯ ಕೆಲಸ ಮಾಡಿದರೆ ಏನು ಲಾಭ ಅನ್ನೋದನ್ನು ಅರ್ಥ ಮಾಡಿಕೊಂಡು ಒಳ್ಳೆಯ ಕೆಲಸವನ್ನು ಮಾಡುತ್ತದೆ ಚಿಕ್ಕ ಮಗು ಸಣ್ಣ ಶಿಶು ಸಣ್ಣ ಶಿಶು ಯಾವ ರೀತಿಯಾಗಿ ವಿಹಿತವಾದ ಕರ್ಮಗಳನ್ನು ಮಾಡಿದರೆ ಏನು ಲಾಭ ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಷಿದ್ಧವಾದ ಕರ್ಮಗಳನ್ನು ಮಾಡದೆ ಮಾಡಿದರೆ ಏನು ದೋಷ ಅನ್ನೋದನ್ನು ತಿಳಿದುಕೊಂಡು ನಿಷಿದ್ಧ ಕರ್ಮಗಳನ್ನು ಬಿಟ್ಟು ವಿಹಿತ ಕರ್ಮಗಳನ್ನು ಮಾಡಬೇಕು ಹಾಗೇ ಉಭಯಾತೀತನಾದಂತಹ ಜ್ಞಾನಿಯಾದ ವ್ಯಕ್ತಿ ವಿಹಿತ ಕರ್ಮಗಳನ್ನು ಮಾಡ್ತಾನೆ ದೋಷಬುದ್ಧಿಯಿಂದ ದೋಷಬು ದೋಷಬುದ್ಧಿಯ ಉಭಯಾತೀತ ನಿಷೇಧಾನ್ ನ ನಿವರ್ತತೆ ಗುಣಬುದ್ಧ್ಯಾಚ ವಿಹಿತ ನಕರೋತಿ ಕರೋತಿ ಹಾಗೆ ಇವನು ಮಾಡೋದಿಲ್ಲ ಅರ್ಭಕ ಶಿಶು ಶಿಶು ಅನ್ನೋ ಶಬ್ದಕ್ಕೆ ಸಣ್ಣ ಕೂಸು ಹಾಲು ಕುಡಿಯೋ ಕೂಸು ಅಂತ ತಾತ್ಪರ್ಯ ಅಲ್ಲ ಜ್ಞಾನಿಗಳ ದೃಷ್ಟಿಯಲ್ಲಿ ಶಿಶು ಅಂದರೆ ಅಜ್ಞಾನಿ ಅಂತ ಅರ್ಥ ಬಾಲಕ ತಿಳುವಳಕೆ ಇಲ್ಲದೇ ಇದ್ದ ಅಜ್ಞಾನಿ ದೋಷಬುದ್ಧಿಯಿಂದ ನಿಷಿದ್ಧವಾದ ಕರ್ಮಗಳನ್ನು ಬಿಡ್ತಾನೆ ಗುಣಬುದ್ಧಿಯಿಂದ ವಿಹಿತವಾದ ಕರ್ಮಗಳನ್ನು ಮಾಡ್ತಾನೆ ಜ್ಞಾನಿಯಾದ ವ್ಯಕ್ತಿ ಇದೆರಡನ್ನೂ ಇಟ್ಟುಕೊಂಡಿರೋದಿಲ್ಲ ನಿಷಿದ್ಧ ಕರ್ಮಗಳನ್ನು ಯಾಕೆ ಮಾಡೋದಿಲ್ಲ ಮಾಡಿದರೆ ದೋಷ ಆಗ್ತದ ಬರ್ತದೆ ನರಕಾದಿಗಳಾಗ್ತದೆ ಅದಕ್ಕೆ ನಾನು ಮಾಡೋದಿಲ್ಲ ಅಂತಲ್ಲ ಮಾಡಬಾರ್ದು ಮಾಡಬಾರ್ದು ಅಷ್ಟೇ ವೇದ ಬೇಡ ಅಂಥೇಳಿದರೆ ನಾನು ಮಾಡೋದಿಲ್ಲ ಅದರಿಂದ ನರಕಾದಿಗಳಾಗ್ತದೆ ಅನ್ನುವ ಭಯದಿಂದ ಅವನು ಬಿಡೋದಿಲ್ಲ ಅದರಂತೆ ವಿಹಿತವಾದ ಕರ್ಮಗಳನ್ನು ಮಾಡ್ತಾನೆ ಮಾಡಿದರೆ ಏನು ಲಾಭ ನಿನಗೆ ಸ್ವರ್ಗ ಸಿಗ್ತದೆ ರೀ ಅದಕ್ಕೆ ನಾನು ಕರ್ಮ ಮಾಡ್ತೀನಿ ಅಂತ ಅನ್ನೋದಿಲ್ಲ ಅವನು ಅದೆಲ್ಲ ಬಾಲ ಅಜ್ಞಾನಿಯಾದ ಬಾಲಕ ಹಾಗೆ ಹೇಳ್ತಾನೆ ಯಾಕೋ ಯಾಜ್ಞೆ ಮಾಡ್ತಿದ್ದೀಂದ್ರೆ ಸ್ವರ್ಗ ಸಿಗತ್ತೆ ಅಂತಾನೆ ಯಾಕೆ ಅಧಿಕ ಮಾಸದಲ್ಲಿ ದಾನ ಮಾಡ್ತಾ ಇದ್ದೀರಿ ಇಷ್ಟು ಅಪೂಪದಾನವನ್ನು ಅಷ್ಟು ಸ್ವರ್ಗ ಸಿಗ್ತದೆ ಇಷ್ಟು ದಿವಸ ಸುಖ ಆಗ್ತದಂತೆ ಅದರ ಮೇಲೆ ಎಷ್ಟು ತೂತಿರ್ತದೋ ಅಷ್ಟು ವರ್ಷ ಸ್ವರ್ಗದಲ್ಲಿ ಸುಖ ಆಗ್ತದಂತೆ ಕಸಗಸಿ ಎಷ್ಟು ಬಿದ್ದಿರ್ತದೆ ಇದೆಲ್ಲ ಏನೇನೋ ಹೇಳ್ತಿರ್ತಾನೆ ಜ್ಞಾನಿಗಳು ಅದೆಲ್ಲ ಮಾತಾಡೋದಿಲ್ಲ ದೇವರು ಆಜ್ಞೆ ಮಾಡಿದ್ದಾರೆ ಪುರಾಣಗಳಲ್ಲಿ ಇದೆ ಅದನ್ನು ಮಾಡಿದರೆ ದೇವರ ಪ್ರೀತಿ ಆಗ್ತದೆ ನಾನು ಮಾಡ್ತೇನೆ ಅಷ್ಟೇ ಅದರಿಂದ ಗುಣ ಇದೆ ಸ್ವರ್ಗ ಇದೆ ಸುಖ ಇದೆ ಅನ್ನೋದಕ್ಕಾಗಿ ನಾನು ಮಾಡೋದಿಲ್ಲ ಇದು ಜ್ಞಾನಿಗಳಿಗೂ ಅಜ್ಞಾನಿಗಳಿಗುರು ವ್ಯತ್ಯಾಸ ದೋಷಬುಧ್ಧೀತ ನಿಷೇಧಾನ್ನ ನಿವರ್ತತೆ ಗುಣಬುಧ್ಯಾ ವಿಹಿತ ಕರೋತಿ ನೋತಿ ಯಥಾರ್ಭಕಃ ಶ್ರೀಮದಾಚಾರ್ಯರು ಅದಕ್ಕೆ ವಿಸ್ತಾರವಾಗಿ ತಾತ್ಪರ್ಯವನ್ನು ಹೇಳ್ತಾರೆ ಕರ್ತೃತ್ವ ಆತ್ಮನೋಯಸ್ಮತ್ ಜ್ಞಾನ ನಿಷ್ಠ ನ ಮನ್ಯತೆ ಅಥುವನ್ನಿ ಸದಾ ದೋಷಬುಧ್ಯಾ ನಿ ಗುಣಬುಧ್ಯಾ ವಿಹಿತ ಈಶ ಪ್ರೇರಿತಸ್ಮ್ಯಹಂ ಸ ಏ ಮೈ ಸ್ಥಿತ್ವಾಂದ್ಯಾ ನಿಂದೇ ಕರೋತ್ಯಜ ನ ಮೇ ದೋಷ ನ ಗುಣ ಕರ್ತೃತ್ವಾಭಾವತ ಸ್ಫುಟಂ ಜ್ಞಾನನಿಷ್ಠ ಭಗವಂತನ ಜ್ಞಾನವನ್ನು ಪಡೆದಂತಹ ವ್ಯಕ್ತಿ ಜ್ಞಾನಿ ಯಾದವ ಆತ್ಮನಃ ಕರ್ತೃತ್ವ ನಮನ್ಯತೆ ತನಗೆ ಸ್ವತಂತ್ರಕರ್ತೃತ್ವ ಇದೆ ಅಂತ ಸರ್ವಥ ಅವನು ತಿಳಿಯೋದಿಲ್ಲ ದೇವರೇ ಸ್ವತಂತ್ರಕರ್ತ ನಾನಲ್ಲ ಇದು ಅವನಿಗೆ ಸ್ಪಷ್ಟವಾಗಿ ಗೊತ್ತು ಹೀಗಾಗಿ ಅಥೋ ಅಕುರುವನ್ನಪಿ ಸದಾ ದೋಷಬುದ್ಧ ನ ನಿಂದಿತ ಯಾವ ಕರ್ಮಗಳನ್ನು ಕೂಡ ಅವನು ಮಾಡೋದಿಲ್ಲ ಆದರೆ ಮಾಡದೇ ಇರುವಾಗಲೂ ಕೂಡ ಇದರಿಂದ ದೋಷ ಆಗ್ತದೆ ಈ ತರಹದ ನಿಷಿದ್ಧ ಕರ್ಮಗಳನ್ನು ಮಾಡಿದರೆ ನರಕಾದಿ ಅನರ್ಥಗಳು ವಿವಿಧ ದುಃಖಗಳಾಗ್ತವೆ ಅಂತ ನಿಂದಿತವಾದದ್ದನ್ನು ಅವನು ಬಿಡೋದಿಲ್ಲ ಅಥವಾ ವಿಹಿತವಾದ ಕರ್ಮವನ್ನು ಮಾಡುವಾಗ ಗುಣಬುದ್ಧ ನ ವಿಹಿತಂ ಕರೋತಿ ಇದರಿಂದ ಸ್ವರ್ಗಾದಿ ಗುಣಗಳಾಗ್ತದೆ ಎನ್ನುವ ದೃಷ್ಟಿಯಿಂದ ಅವನು ಅದನ್ನು ಮಾಡುವುದಿಲ್ಲ ಅದಕ್ಕೆ ಶ್ರೀನಿವಾಸತೀರ್ಥರು ವ್ಯಾಖ್ಯಾನ ಮಾಡುವಾಗ ಜ್ಞಾನಿಯಾದ ವ್ಯಕ್ತಿಯೂ ಕೂಡ ಕರ್ಮಗಳನ್ನು ಮಾಡಿದರೆ ಅವನಿಗೂ ಗುಣ ದೋಷಗಳು ಆಗತ್ತೆ ಯಾವ ತರಹದ ಗುಣದೋಷಗಳು ಅನ್ನೋದನ್ನು ತಿಳಿಸ್ತಾರೆ ಅಪರೋಕ್ಷ ಜ್ಞಾನಿಯಾದವರು ವಿಹಿತ ಕರ್ಮಗಳನ್ನು ಮಾಡಿದರೆ ಮೋಕ್ಷದಲ್ಲಿ ಆನಂದಾಭಿವೃದ್ಧಿ ಆಗ್ತದೆ ಅವರಿಗೆ ಅಪರೋಕ್ಷ ಜ್ಞಾನವಾಗೋದರಿಂದಲೇ ಮೋಕ್ಷ ನಿಶ್ಚಿತವಾಗಿರ್ತದೆ ಜ್ಞಾನವಾದ ಮೇಲೂ ಕರ್ಮಗಳನ್ನು ಮಾಡಿದರೆ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿ ಆಗತ್ತೆ ಅಪರೋಕ್ಷ ಜ್ಞಾನಿಗಳಾದವರೂ ನಿಷಿದ್ಧ ಕರ್ಮಗಳನ್ನು ಮಾಡಿದರೆ ಮೋಕ್ಷದಲ್ಲಿ ಆನಂದದ ಹ್ರಾಸವಾಗ್ತದೆ ದೋಷವೂ ಇದೆ ಗುಣನೂ ಇದೆ ನಿಷಿದ್ಧ ಕರ್ಮಗಳನ್ನು ಮಾಡಿದರೆ ಆನಂದ ಹ್ರಾಸ ವಿಹಿತ ಕರ್ಮಗಳನ್ನು ಮಾಡಿದರೆ ಆನಂದದ ಅಭಿವೃದ್ಧಿ ಜ್ಞಾನೋತ್ತರದಲ್ಲಿ ಆದರೆ ಆ ಜ್ಞಾನ ನಿಷ್ಠರಾದ ವ್ಯಕ್ತಿಗಳು ಪೂರ್ಣವಾಗಿ ಭಗವಂತನ ಸ್ವಾತಂತ್ರ್ಯವನ್ನು ತಿಳಿದು ಕರ್ಮಗಳನ್ನು ಮಾಡುತ್ತಾ ಇರುತ್ತಾರೆ ಹೀಗಾಗಿ ಅವರಿಗಿರೋ ಒಂದು ವಿಶೇಷ ಏನು ಅಂದರೆ ಈ ಅಪರೋಕ್ಷ ಜ್ಞಾನೋತ್ತರದಲ್ಲಿ ಮಾಡಿದಂತಹ ವಿಹಿತ ಕರ್ಮಗಳಿಂದ ಅವರಿಗೆ ಸ್ವರ್ಗಾದಿ ಫಲಗಳಿಲ್ಲ ನಶ್ವರವಾದ ಸ್ವರ್ಗಾದಿ ಫಲಗಳಿಲ್ಲ ಮೋಕ್ಷದಲ್ಲಿ ಆನಂದಾಭಿವೃದ್ಧಿಯೇ ಅವರು ಮಾಡಿದ ನಿಷ್ಕಾಮ ಕರ್ಮಗಳಿಗೆ ಅವರು ಮಾಡಿದ ದೋಷಗಳಿಗೆ ಅಪರಾಧಗಳಿಗೆ ಪಾಪಗಳಿಗೆ ನರಕಾದಿ ಅನರ್ಥಗಳು ಅಶುಚಿತ್ವ ಅಸಂಭಾಷ್ಯತ್ವಾದಿಗಳಿಲ್ಲ ಅಂದರೆ ಕೆಲವು ಪಾಪಗಳನ್ನು ಮಾಡಿದಾಗ ಅವನನ್ನು ಮೈಲಿಗೆ ಅಂತ ದೂರ ಇಡುತ್ತಾರೆ ಇವನು ಬ್ರಹ್ಮಹತ್ಯಾ ಪಾಪ ಮಾಡಿದ್ದಾನೆ ಇವನನ್ನು ಬಹಿಷ್ಕಾರ ಹಾಕಬೇಕು ಇವನನ್ನು ಹತ್ತಿರ ಸೇರಿಸಬಾರ್ದು ಅವರ ಜೊತೆಗೆ ಮಾತಾಡೋದಿಲ್ಲ ಅವರ ಜೊತೆಗೆ ಕೂಡೋದಿಲ್ಲ ಅವರ ಜೊತೆಗೆ ಊಟ ಇಲ್ಲ ಮದುವೆ ಇತ್ಯಾದಿಗಳಂತೂ ಸಂಬಂಧವೇ ಇಲ್ಲ ಬ್ರಹ್ಮಹತ್ಯಾಜ ದೋಷಗಳನ್ನು ಮಾಡಿದಂತಹ ಅನೇಕ ದೋಷಗಳಿವೆ ಅಂತಹ ಅನೇಕ ದೋಷಗಳಿದ್ದಾಗ ಅವರಿಗೆ ಬಹಿಷ್ಕಾರಿಯರು ಅಂತ ಆಗ್ತಾರವರು ಅಶುದ್ಧರು ಬಹಿಷ್ಕಾರ್ಯರು ಅವರ ಮೈಲಿಗೆ ಅವರನ್ನು ದೂರ ಇಡಬೇಕು ಅಂತ ಅವರ ಪಾಪದ ಸಂಪರ್ಕ ಬೇರೆಯವರಿಗೆ ಆಗಬಾರದು ಇನ್ನೊಮ್ಮೆ ಇಂತಹ ಪಾಪ ಮಾಡಬಾರದುಂತೂ ಎಲ್ಲರಿಗೂ ಒಂದು ಎಚ್ಚರನೂ ಬರಬೇಕು ಅದಕ್ಕೆ ಶಾಸ್ತ್ರ ಅದೊಂದು ವ್ಯವಸ್ಥೆಯನ್ನು ಮಾಡಿಬಿಟ್ಟಿದೆ ಅಶುಚಿತ್ವ ಅಸಂಭಾಷ್ಯತ್ವಾದಿಗಳು ಅವರಿಗೆ ಬರುತ್ತೆ ಆ ದೋಷಗಳು ಅಪರೋಕ್ಷ ಜ್ಞಾನಿಗೆ ಇಲ್ಲ ಅಪರೋಕ್ಷಜ್ಞಾನವಾದ ಮೇಲೆ ಕದಾಚಿತ್ ಪ್ರಾರಬ್ಧ ಕರ್ಮವಶಾತ್ ಇವನೇನಾದರೂ ತಪ್ಪು ಮಾಡಿದ ಅಂದರೆ ಅವನು ತಪ್ಪು ಮಾಡಿದ್ದಕ್ಕೆ ಮೋಕ್ಷದಲ್ಲಿ ಅವನಿಗೆ ಆನಂದದಲ್ಲಿ ಸ್ವಲ್ಪ ಹ್ರಾಸವಾಗಬಹುದೇ ಹೊರತು ವ್ಯವಹಾರದಲ್ಲಿ ಇವನನ್ನು ಅಶುಚಿ ಅಂತ ದೂರ ಇಡೋ ಹಾಗಿಲ್ಲ ಇವನ ಜೊತೆಗೆ ಮಾತಾಡಬೇಡಿ ಅಂತ ಅವನನ್ನು ದೂರ ಸರಿಸೋ ಹಾಗಿಲ್ಲ ಆದ್ದರಿಂದ ಜ್ಞಾನಿಯಾದಂತಹ ವ್ಯಕ್ತಿ ಅಪರೋಕ್ಷ ಜ್ಞಾನಿ ಭಗವಂತನ ಸ್ವಾತಂತ್ರ್ಯದ ಸಾಕ್ಷಾತ್ಕಾರವೇ ಆಗಿರ್ತದೆ ಅವನಿಗೆ ಬರೀ ಶಾಸ್ತ್ರ ಕೇಳಿ ನಮ್ಮಾಗಿ ತಿಳಿದುಕೊಂಡವರಲ್ಲ ಪರಮಾತ್ಮನ ಸ್ವಾತಂತ್ರ್ಯದ ಸಾಕ್ಷಾತ್ಕಾರವನ್ನೇ ಮಾಡಿಕೊಂಡು ಪೂರ್ಣವಾದ ಪರಮಾತ್ಮನ ಸ್ವಾತಂತ್ರ್ಯ ಅನುಸಂಧಾನದಿಂದ ಅವನು ಎಲ್ಲ ಕರ್ಮಗಳನ್ನು ಮಾಡುತ್ತಿರ್ತಾನೆ ಹೀಗಾಗಿ ಕದಾಚಿತ್ ಅವನು ನಿಷಿದ್ಧ ಕರ್ಮಗಳನ್ನು ಪ್ರಾರಬ್ಧ ಕರ್ಮವಶಾತ್ ಮಾಡಿದರೂ ಇದರಿಂದ ನನಗೆ ದೋಷ ಇಲ್ಲ ಅಂತ ಅವನು ತಿಳಿತಾನೆ ಯಾಕೆ ಅಶುಚಿತ್ವ ಅಸಂಭಾಷ್ಯತ್ವಾದಿಗಳು ನನಗೆ ಬರುವುದಿಲ್ಲ ನನಗೆ ಅಪರೋಕ್ಷ ಜ್ಞಾನವಾಗಿದೆ ದೇವರ ಅನುಗ್ರಹದಿಂದ ಹೀಗಾಗಿ ಮೋಕ್ಷದಲ್ಲಿ ಆನಂದ ಕ್ರಾಸವಾಗಬಹುದೇ ಹೊರತು ಲೌಕಿಕವಾದ ಯಾವ ದೋಷಗಳೂ ನನಗಿಲ್ಲ ವಿಹಿತ ಕರ್ಮಗಳನ್ನು ಮಾಡುವುದರಿಂದ ನಶ್ವರವಾದ ಸ್ವರ್ಗಾದಿ ರೂಪ ಫಲಗಳೂ ನನಗಿಲ್ಲ ಆನಂದಾಭಿವೃದ್ಧಿ ಆಗಬಹುದು ಈ ನಶ್ವರವಾದಂತಹ ಸ್ವರ್ಗಾದಿ ಫಲಗಳು ನನಗೆ ಆಗೋದಿಲ್ಲ ಎಂಬುದಾಗಿ ತಿಳಿತಾನೆ ನಮೇ ದೋಷ ಅಂದರೆ ಅಶುಚಿತ್ವ ಅಸಂಭಾಷ್ಯತ್ವಾದಿ ದೋಷಗಳು ನನಗಿಲ್ಲ ನ ಚ ಗುಣ ನಶ್ವರವಾದ ಸ್ವರ್ಗಾದಿ ಗುಣಗಳು ನನಗಿಲ್ಲ ಕರ್ತೃತ್ವ ಭಾವತ ಸ್ಫುಟಂ ನಾನು ಸ್ವತಂತ್ರ ಕರ್ತೃವಲ್ಲ ದೇವರೇ ಸ್ವತಂತ್ರ ಕರ್ತೃ ಅದನ್ನು ನಾನು ಸ್ಪಷ್ಟವಾಗಿ ತಿಳಿದು ಜ್ಞಾನಪೂರ್ವಕವಾಗಿ ಕರ್ಮ ಮಾಡ್ತಾ ಇದ್ದರಿಂದ ಇದು ಬರೋದಿಲ್ಲ ಅಜ್ಞಾನಿಗಳಿಗೆ ಯಾಕೆ ಈ ನರಕಾದಿಗಳಾಗತ್ತೆ ಅಜ್ಞಾನಿಗಳು ದೇವರ ಸ್ವಾತಂತ್ರ್ಯವನ್ನು ತಿಳಿದಿರೋದಿಲ್ಲ ಅಪರೋಕ್ಷದಾಗಿ ತಿಳಿದಿರೋದಿಲ್ಲ ಸುಮ್ಮನೆ ಕೇಳಿ ತಿಳಿದಿರುತ್ತಾರೆ ಸ್ವಲ್ಪ ವಿಶ್ವಾಸ ಇಡುತ್ತಾರೆ ಇಡೋದಿಲ್ಲ ಅದು ಬೇರೆ ಅಪರೋಕ್ಷವಾಗಿ ಭಗವಂತನ ಸ್ವಾತಂತ್ರ್ಯವನ್ನು ತಿಳಿದು ಪೂರ್ಣವಾಗಿ ಅದರ ಬಗ್ಗೆ ವಿಶ್ವಾಸವನ್ನು ಇಟ್ಟಿರೋದಿಲ್ಲ ಆದ್ದರಿಂದ ಅವರಿಗೆ ಪಾಪ ಮಾಡಿದರೆ ನರಕ ಮೈಲಿಗೆ ಬಹಿಷ್ಕಾರ್ಯತ್ವ ಎಲ್ಲವೂ ಬರ್ತದೆ ಪುಣ್ಯ ಮಾಡಿದರೆ ಸ್ವರ್ಗಾದ ನಶ್ವರ ಫಲಗಳೂ ಅವರಿಗೆ ಸಿಗತ್ತೆ ಮೋಕ್ಷದಲ್ಲಿ ಆನಂದಾಭಿವೃದ್ಧಿಯ ಪ್ರಶ್ನೆಯೇ ಇಲ್ಲ ಅವರಿಗೆ ಯಾಕೆಂದರೆ ಅವರು ಭಗವಂತನ ಸ್ವಾತಂತ್ರ್ಯದ ಸಾಕ್ಷಾತ್ಕಾರ ಮಾಡಿಕೊಂಡಿಲ್ಲ ಕರ್ತೃತ್ವ ಅಭಾವತ ಸ್ಫುಟಂ ಸರಿ ಹಾಗಾದರೆ ನಾವು ಸ್ವತಂತ್ರ ಕರ್ತೃಗಳಲ್ಲ ಅಲ್ಲ ಅಂತ ತಿಳಿದಿದ್ದೇವೆ ಅನ್ನೋದಕ್ಕೋಸ್ಕರ ನಮಗೆ ಇದರ ಲೇಪ ಆಗುವುದಿಲ್ಲ ಸಂತೋಷ ಯಾರು ಸ್ವತಂತ್ರಕರ್ತ ಅಂತ ತನ್ನನ್ನು ತಾನು ತಿಳಿತಾರೆ ಅವರಿಗಂತೂ ಲೇಪ ಆಗಬೇಕಲ್ಲ ಹಾಗಾದರೆ ದೇವರಿಗಾಗಲಿ ಅವನು ತಾನು ಸ್ವತಂತ್ರ ಅಂತ ತಿಳಿತಾನಲ್ಲ ಅಂದರೆ ಸ್ವತಂತ್ರನಾಗದೇ ಸ್ವತಂತ್ರ ಅಂತ ತಿಳಿದರೆ ಮಾತ್ರ ಲೇಪ ಸ್ವತಂತ್ರನೇ ಆದ ದೇವರು ತನ್ನ ಸ್ವಾತಂತ್ರ್ಯವನ್ನು ತಿಳಿದರೆ ಅವನಿಗೆ ಲೇಪವಾಗೋದಿಲ್ಲ ಸ್ವತಂತ್ರನಾದದ್ದರಿಂದಲೇ ಅವನಿಗೆ ಲೇಪ ಇಲ್ಲ ಯಾವ ಪುಣ್ಯ ಪಾಪಗಳ ಲೇಪ ನನಗಾಗೋದು ಬೇಡ ಅಂತ ಅವನಿ ಮಾಡಿದರೆ ಲೇಪ ಆಗೋದೇ ಇಲ್ಲ ಅಷ್ಟೇ ಹಾಗಾದರೆ ಸ್ವಾತಂತ್ರ್ಯ ತಿಳಿದವರಿಗೆಲ್ಲ ಲೇಪ ಅಂದರೆ ಸ್ವಾತಂತ್ರ್ಯವನ್ನು ತಿಳಿದ ದೇವರಿಗೂ ಲೇಪ ಅಂತ ಅರ್ಥ ಮಾಡಿಕೊಳ್ಳಬೇಡಿ ಸ್ವತಂತ್ರರಲ್ಲದೆ ಸ್ವತಂತ್ರ ಅಂತ ತಿಳಿದ ಅಸ್ವತಂತ್ರರಿಗೆ ಮಾತ್ರ ಲೇಪ ನಿಜವಾದ ಸ್ವತಂತ್ರನಾದ ಭಗವಂತನಿಗೆ ಈ ಗುಣದೋಷಗಳ ಲೇಪ ಸರ್ವಥಾ ಆಗೋದಿಲ್ಲ ಸ್ವತಂತ್ರತ್ವ ಅನ್ನಚೇಷಸ್ಸೆ ಹಾಗಾದರೆ ಆಗೋದೆ ಯಾರಿಗೆ ಸ್ವರ್ಗ ಜ್ಞಾನಿಗೂ ಆಗೋದಿಲ್ಲ ಅಸ್ವತಂತ್ರನಾದರೂ ಇವನಿಗಾಗೋದಿಲ್ಲ ಯಾಕೆಂದರೆ ನಾನು ಅಸ್ವತಂತ್ರ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ ದೇವರೇ ಸ್ವತಂತ್ರ ಅಂತ ಒಪ್ಪಿದ್ದಾನೆ ದೇವರಿಗಾಗೋದಿಲ್ಲ ಯಾಕೆಂದರೆ ನಾನು ಸ್ವತಂತ್ರ ಅಂತ ಅವನು ತಿಳಿದಿದ್ದಾನೆ ಆದ್ದರಿಂದ ಅವನಿಗೆ ಆಗೋದಿಲ್ಲ ಮತ್ತು ಇನ್ನು ಸ್ವರ್ಗ ನರಕ ಆಗೋದೆ ಯಾರಿಗೆ ಅಂತ ಪ್ರಶ್ನೆ ಯೇ ಅಜ್ಞಾ ಹೇಷು ಭವೇದಪಿ ಮೂರನೇದವರಿದ್ದಾರಲ್ಲ ಸ್ವತಂತ್ರರು ಅಲ್ಲ ಅಸ್ವಾತಂತ್ರ್ಯವನ್ನು ತಿಳಿದೂ ಇಲ್ಲ ಸ್ವತಂತ್ರರಾಗದಿದ್ದರೂ ಸ್ವತಂತ್ರ ಅನ್ನುವ ಭ್ರಾಂತಿಯಲ್ಲಿ ಇದ್ದಾರಲ್ಲ ಅಂತಹ ಅಜ್ಞಾನಿಗಳಿಗೆ ಮಾತ್ರ ಈ ಗುಣ ದೋಷ ಪಾಪದಿಂದ ಅಶುಚಿತ್ವ ಅಸಂಭಾಷ್ಯತ್ವ ನರಕ ಎಲ್ಲ ಅನರ್ಥವೂ ಅವರಿಗೆ ಆಗ್ತದೆ ವಿಹಿತ ಕರ್ಮಗಳಿಂದ ನಶ್ವರವಾದ ಸ್ವರ್ಗಾದಿ ಫಲಗಳು ಅವರಿಗೆ ಸಿಗುತ್ತೆ ಇತಿಮತ್ವ ನಿವರ್ತೇತ ನಿಂದ್ಯಾತ್ ಕುರ್ಯಾದ್ ಗುಣಾನಪಿ ಇತಿ ಬೌದ್ಧವ್ಯೇ ಈ ಅನುಸಂಧಾನದಿಂದ ಇದನ್ನೆಲ್ಲ ಹಿನ್ನೆಲೆಯನ್ನು ತಿಳಿದುಕೊಂಡು ವಿಹಿತವಾದ ಕರ್ಮಗಳನ್ನು ಮಾಡಬೇಕು ದೇವರ ಸ್ವಾತಂತ್ರ್ಯ ಅನುಸಂಧಾನ ಪೂರ್ವಕವಾಗಿ ನಿಂದ್ಯವಾದ ಕರ್ಮಗಳಿಂದ ನಿವೃತ್ತರಾಗಬೇಕು ಅಂತ ಬೌದ್ಧವ್ಯ ಎಂಬ ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅನಿತ್ಯ ಮೇ ಗುಣಾನಸ್ಯುಹು ದೋಷಾನೈಮ ಕಥಂಚನ ಇತಿ ಮುಭಂ ಕುರ್ಯಾತ್ ನಿವರ್ತೆತ ಅಶುಭಾದಪೀ ಹಾಗಾದರೆ ವಿಹಿತವಾಗಿರುವಂತಹ ಕರ್ಮಗಳನ್ನು ಯಾವ ಉದ್ದೇಶಕ್ಕಾಗಿ ಮಾಡಬೇಕು ಅಂತ ಪ್ರಶ್ನೆ ಬಂತು ವಿಹಿತ ಕರ್ಮಗಳನ್ನು ಮಾಡುವಾಗ ಗುಣದೋ ಗುಣದ ಚಿಂತೆ ಇರಬಾರದು ನಿಷಿದ್ಧ ಕರ್ಮಗಳನ್ನು ಬಿಡುವಾಗ ದೋಷದ ವಿಚಾರದಿಂದ ಬಿಡಬಾರದು ಅಂತಾದರೆ ಯಾಕೆ ಹಾಗಾದರೆ ಬಿಡಬೇಕು ಅಂತ ಇದಕ್ಕೆ ಎರಡು ತರಹದ ವ್ಯಾಖ್ಯಾನಗಳಿವೆ ಒಂದು ನಾನು ಮೊದಲಿಗೆ ಹೇಳಿದಂತ ವ್ಯಾಖ್ಯಾನ ಗುಣ ಸಿಗತ್ತೆ ಸ್ವರ್ಗಾದಿ ಫಲಗಳು ಸಿಗ್ತದೆ ಅನ್ನೋ ದೃಷ್ಟಿಯಿಂದ ವಿಹಿತ ಕರ್ಮಗಳನ್ನು ಮಾಡೋದಲ್ಲ ವಿಷ್ಣು ಪ್ರೀತಿಗಾಗಿ ಮಾಡುವುದು ದೋಷ ನರಕಾದಿ ಅನರ್ಥಗಳಾಗತ್ತೆ ಎನ್ನುವ ಭಯದಿಂದ ನಿಷಿದ್ಧ ಕರ್ಮಗಳನ್ನು ಬಿಡೋದಲ್ಲ ವಿಷ್ಣು ಪ್ರೀತಿಗಾಗಿ ನಿಷಿದ್ಧ ಕರ್ಮಗಳನ್ನು ಬಿಡೋದು ನಾನು ಬಿಟ್ಟರೆ ವಿಷ್ಣುವಿಗೆ ಪ್ರೀತಿ ಆಗ್ತದೆ ಬಿಡಬೇಕು ಅಷ್ಟೇ ನಾನು ಮಾಡಿದರೆ ವಿಷ್ಣುವಿಗೆ ಪ್ರೀತಿ ಆಗ್ತದೆ ಅಂತ ವಿಹಿತ ಕರ್ಮಗಳನ್ನು ಮಾಡೋದು ನಿಷಿದ್ಧ ಕರ್ಮಗಳನ್ನು ಬಿಟ್ಟರೆ ವಿಷ್ಣುವಿಗೆ ಪ್ರೀತಿ ಆಗ್ತದೆ ಅಂತ ಬಿಡೋದು ಇಷ್ಟೇ ಬೇರೆ ಏನೂ ವಿಚಾರ ಮಾಡೋದಿಲ್ಲ ಇದು ಉತ್ತಮಾಧಿಕಾರಿಗಳು ಏಕಾಂತ ಭಕ್ತರು ಅಂತ ಕರೀತಾರೆ ಇವರನ್ನು ಅವರಿಗೆ ವಿಷ್ಣು ಪ್ರೀತಿ ಬಿಟ್ಟರೆ ಇನ್ನೇನು ಉದ್ದೇಶನೇ ಇಲ್ಲ ಅದಕ್ಕಾಗಿಯೇ ಎಲ್ಲ ವಿಹಿತ ಕರ್ಮ ಮಾಡೋದು ಅದಕ್ಕಾಗಿಯೇ ನಿಷಿದ್ಧ ಕರ್ಮಗಳನ್ನು ಬಿಡೋದು ಇದು ಒಂದು ಏಕಾಂತ ಭಕ್ತರು ಹೀಗೆ ಮಾಡ್ತಾರೆ ಸರಿ ಸಾಮಾನ್ಯ ಭಕ್ತರೇನು ಮಾಡಬೇಕು ಭಕ್ತರೇ ಜ್ಞಾನಿಗಳೇ ಆದರೆ ವಿಷ್ಣು ಪ್ರೀತಿಯನ್ನು ಬಿಟ್ಟು ಇನ್ನೇನು ಅಪೇಕ್ಷೆ ಮಾಡುವವರಲ್ಲ ಅಂತಲ್ಲ ಮೋಕ್ಷ ಬೇಕವರಿಗೆ ಸ್ವರ್ಗ ಬೇಕಾಗಿಲ್ಲ ಐಹಿಕವಾದ ಯಾವ ಭೋಗಗಳು ಅವರಿಗೆ ಬೇಡ ಮೋಕ್ಷ ಬೇಕು ಅಂತಹ ಅನೇಕಾಂತ ಭಕ್ತರಿದ್ದಾರೆ ಅವರೆಲ್ಲ ಏನು ಆಲೋಚನೆ ಮಾಡಬೇಕು ಅಂದರೆ ಅನಿತ್ಯವಾದ ಗುಣಗಳಿಗಾಗಿ ಈ ಕರ್ಮಗಳನ್ನು ಮಾಡಬಾರದಷ್ಟೆ ಗುಣನೇ ಬೇಡ ಅಂತಲ್ಲ ನನಗೆ ಲಾಭ ಇರಲಿ ಮೋಕ್ಷವೆಂಬ ನಿತ್ಯವಾದ ಲಾಭ ಇರಲಿ ಅನಿತ್ಯವಾದ ಗುಣ ಗುಣ ಲಾಭ ನಿತ್ಯವಾದಂತಹ ಮೋಕ್ಷವೆಂಬ ಗುಣ ಲಾಭ ನನಗಿರಲಿ ಅದಕ್ಕಾಗಿ ದೇವರ ಸೇವೆಯನ್ನು ನಾನು ಮಾಡ್ತೇನೆ ವಿಹಿತ ಕರ್ಮಗಳನ್ನು ಅನಿತ್ಯವಾದ ಗುಣಗಳಿಗಾಗಿ ನಾನು ಕರ್ಮಗಳನ್ನು ಮಾಡೋದು ದೋಷಗಳಂತೂ ನನಗೆ ಸರ್ವಥಾ ಬೇಡ ಬೇಡ ಅನಿತ್ಯನೂ ಬೇಡ ನಿತ್ಯನೂ ಬೇಡ ನಿತ್ಯ ದೋಷವೂ ಬೇಡ ತಮಸ್ಸು ಅನಿತ್ಯ ದೋಷವೂ ಬೇಡ ನರಕ ನರಕವೂ ಬೇಡ ತಮಸ್ಸೂ ಬೇಡ ನಿತ್ಯ ನರಕವಾದ ಅಂಧಂ ತಮಸ್ಸೂ ಬೇಡ ಅನಿತ್ಯವಾದ ನರಕಗಳು ಬೇಡ ಐಹಿಕವಾದ ಯಾವ ದುಃಖಗಳೂ ಬೇಡ ದೋಷಗಳು ಮಾತ್ರ ಸರ್ವಾತ್ಮನಾ ಬೇಡ ಗುಣದೊಳಗೆ ಎರಡು ಭಾಗ ನಿತ್ಯವಾದ ಗುಣ ಇರಲಿ ಮೋಕ್ಷವೆಂಬ ಗುಣ ಇರಲಿ ಅನಿತ್ಯವಾದ ಗುಣ ಮಾತ್ರ ನನಗೆ ಬೇಡ ಸ್ವರ್ಗಾದಿಗಳು ಬೇಡ ಐಹಿಕವಾದ ಪುರುಷಾರ್ಥಗಳು ಯಾವುದು ನನಗೆ ಬೇಡ ಈ ಅಭಿಪ್ರಾಯದಿಂದ ಅನೇಕಾಂತ ಭಕ್ತರು ವಿಹಿತ ಕರ್ಮಗಳನ್ನು ಮಾಡ್ತಾರೆ ನಿಷಿದ್ಧ ಕರ್ಮಗಳನ್ನು ಬಿಡ್ತಾರೆ ಸ್ಪಷ್ಟವಾಯಿತಲ್ಲ ನಿಷಿದ್ಧ ಕರ್ಮಗಳನ್ನು ಯಾಕೆ ಬಿಡುತ್ತಾರೆ ಯಾವ ದೋಷಗಳು ನನಗೆ ಬೇಡ ನಿತ್ಯವಾದ ಅನಿತ್ಯವಾದ ಯಾವ ತರಹದ ದೋಷಗಳು ನನಗೆ ಬರೋದು ಬೇಡ ದುಃಖಾದಿಗಳು ನರಕಾದಿಗಳು ಬೇಡ ಅಂತ ನಿಷಿದ್ಧ ಕರ್ಮಗಳನ್ನು ಬಿಟ್ಟು ಬಿಡ್ತಾರೆ ವಿಹಿತ ಕರ್ಮಗಳನ್ನು ಮಾಡ್ತಾರೆ ಯಾಕೆ ಅನಿತ್ಯವಾದ ಸ್ವರ್ಗಾದಿ ಗುಣಗಳು ನನಗೆ ಬೇಡ ಆದರೂ ಕೂಡ ನಿತ್ಯವಾದ ಮೋಕ್ಷವೆಂಬ ಗುಣ ನನಗಿರಲಿ ಅಂತ ಮಾಡುತ್ತಾರೆ ಅನೇಕಾಂತ ಭಕ್ತರು ಇವರನ್ನು ಮೀರಿದ ಏಕಾಂತ ಭಕ್ತರಿದ್ದಾರಲ್ಲ ದೇವತೆಗಳು ವಾಯುವಾದಿ ದೇವತೆಗಳು ಮಹಾನುಭಾವರು ವ್ಯಾಪ್ತೋಪಾಸಕರು ಅವರು ಮಾತ್ರ ನಿತ್ಯವಾದ ಗುಣ ಅನಿತ್ಯವಾದ ಗುಣ ಮೋಕ್ಷ ಅಥವಾ ಸ್ವರ್ಗ ಯಾವುದನ್ನು ಅವರು ಅಪೇಕ್ಷೆ ಮೋಕ್ಷ ಸಿಗತ್ತೆ ಅವರಿಗೆ ಆದರೆ ಅಪೇಕ್ಷೆ ಮೋಕ್ಷಕ್ಕಾಗಿಯೂ ಅವರು ಕರ್ಮ ಮಾಡೋದಿಲ್ಲ ಸ್ವರ್ಗಾದಿಗಳಿಗಾಗಂತೂ ಅಲ್ಲವೇ ಅಲ್ಲ ಕೇವಲ ವಿಷ್ಣು ಪ್ರೀತಿಗಾಗಿ ಕರ್ಮವನ್ನು ಮಾಡುತ್ತೆ ಇದು ಒಂದು ತರಹದ ವ್ಯಾಖ್ಯಾನ ಈ ಪೂರ್ವೋತ್ತರ ಶ್ಲೋಕಗಳಿಗೆ ಇನ್ನೊಂದು ತರಹದ ವ್ಯಾಖ್ಯಾನ ಇದೀಗ ಹೇಳಿತು ಗುಣ ದೋಷ ಅನ್ನುವ ಶಬ್ದಕ್ಕೆ ಅಪರೋಕ್ಷ ವ್ಯಕ್ತಿ ಮಾಡಿದ ಕರ್ಮಗಳಿಗೆ ಅಶುಚಿತ್ವ ಅಸಂಭಾಷ್ಯತ್ವಾದಿ ದೋಷಗಳಿಲ್ಲ ಮತ್ತು ನರಕಾದಿ ಅನರ್ಥಗಳಿಲ್ಲ ಆದರೆ ಮೋಕ್ಷದಲ್ಲಿ ಆನಂದಾಭಿವೃದ್ಧಿ ಆನಂದ ಹ್ರಾಸ ಎಂಬ ಗುಣದೋಷಗಳು ಮಾತ್ರ ಉಂಟು ಎಂಬ ರೀತಿಯಲ್ಲಿ ಆ ಮೇಲಿನ ವಾಕ್ಯಗಳಿಗೆ ಅರ್ಥವನ್ನು ಮಾಡಿದ್ದಾರೆ ಯಾವುದು ಇವರು ಅಪರೋಕ್ಷ ಜ್ಞಾನಿ ಅಂತ ಹೇಗೆ ಗೊತ್ತಾಗ ಜ್ಞಾನಿಗಳಿಗೆ ಗೊತ್ತಾಗ ವಶಿಷ್ಠಾದಿಗಳು ಅಪರೋಕ್ಷ ಜ್ಞಾನಿಗಳು ಅಂತ ವಿಶ್ವಾಮಿತ್ರಗಳಿಗೆ ಗೊತ್ತು ಅವರು ಅವರನ್ನ ಅಶುಚಿ ಅಸಂಭಾಷ್ಯ ಅಂತೆಲ್ಲ ತಿಳಿಯೋದಿಲ್ಲ ಅಪರೋಕ್ಷ ಜ್ಞಾನಿಗಳು ಅಂತೂ ಗೊತ್ತಾಗದೆ ಭ್ರಾಂತಿಯಿಂದ ನಾವು ಅವರನ್ನು ಅಶುಚಿ ಅಂತ ತಿಳಿದ್ರೆ ಅದು ತಪ್ಪಷ್ಟೆ ನಿಜವಾದ ಅಶುಚಿತ್ವ ಅಸಂಭಾಷ್ಯತ್ವ ಅವರಲ್ಲಿಲ್ಲ ಅಸಂಭಾಷಿತತ್ವ ಬರಬಹುದು ಅಸಂಭಾಷ್ಯತ್ವ ಇಲ್ಲ ಅವರು ಅಶುಚಿತ್ವ ಇಲ್ಲ ಅಸಂಭಾಷಿತರಾಗಬಹುದು ಯಾರಿಗೆ ಅಪರೋಕ್ಷ ಜ್ಞಾನಿ ಅಂತ ಗೊತ್ತಾಗಿಲ್ಲ ಅಂತಹ ಮೂಢ ಅಯ್ಯೋ ಇವರಿಂದ ಕೆಟ್ಟ ಕೆಲಸ ಮಾಡಿದ್ದಾರೆ ಅವರನ್ನು ಮಾತಾಡಿಸೋದಿಲ್ಲ ನಾನು ಅಂತೂ ದೂರ ಉಳಿಯಬಹುದು ಆದರೆ ಅವರಲ್ಲಿ ಅಸಂಭಾಷ್ಯತ್ವ ಇಲ್ಲ ತಿಳುವಳಿಕೆ ಇದ್ದವರು ಅವರು ಜ್ಞಾನಿಗಳು ಅಂತ ಅರ್ಥ ಮಾಡಿಕೊಂಡವರು ಅವರನ್ನು ಮಾತಾಡಿಸ್ತಾರಷ್ಟೇ ಅನಿತ್ಯ ಮೇ ಗುಣಾನ ಸ್ಯು ದೋಷಾನೈವ ಕಥಂಚನ ಇತಿಮತ್ವಾಶುಭಂ ಕುತ್ ನಿವರ್ತೇತಾಶುಭಾದಿ ಅನಿತ್ಯ ಗುಣಗಳು ಸ್ವರ್ಗಾದಿಗಳು ನನಗೆ ಬೇಡ ದೋಷಗಳಂತೂ ಯಾವುದೂ ಬೇಡ ನಿತ್ಯ ಅನಿತ್ಯಗಳು ಅಂತೂ ತಿಳಿದು ಶುಭವಾದ ಕರ್ಮಗಳನ್ನು ಮಾಡಬೇಕು ಅಶುಭವಾದ ಕರ್ಮಗಳನ್ನು ಬಿಡಬೇಕು ಜ್ಞಾನೀತ್ವಕರ್ತ್ರ ಈಶ ಕರ್ತೃತ್ವ ನಿಶ್ಚಯಾತ್ ತನ್ನಲ್ಲಿ ಕರ್ತೃತ್ವವನ್ನು ಸರ್ವಥಾ ತಿಳಿಯಬಾರದು ಈಶನ ಕರ್ತೃತ್ವವನ್ನು ನಿಶ್ಚಯ ಮಾಡಿಕೊಂಡು ಈ ಎಲ್ಲ ವಿಹಿತ ಕರ್ಮಗಳನ್ನು ಮಾಡಬೇಕು ಹಾಗಾದರೆ ಯಾಕೆ ಮಾಡಬೇಕಿವನು ಏನೇನೇನೇನೋ ಲಾಭ ಇಲ್ಲ ಅಂದರೆ ಮಾಡಬೇಕು ಯಾಕೆ ಹಾಗಾದರೆ ಕಿಂತೂ ಪೂರ್ಣ ಗುಣ ಏವ ದೋಷಾಪನುತ್ತೈ ಅನಿತ್ಯವಾದ ಗುಣಗಳು ಬೇಡ ಆದರೆ ಪೂರ್ಣ ಗುಣ ಮೋಕ್ಷದಲ್ಲಿ ಆನಂದಾಭಿವೃದ್ಧಿ ಮೊದಲಾದ ನಿತ್ಯವಾದ ಲಾಭ ಏನಿದೆ ಅದಕ್ಕಾಗಿ ಅವಶ್ಯವಾಗಿ ಇವನು ಕರ್ಮವನ್ನು ಮಾಡಬೇಕು ಮತ್ತು ದೋಷಾಪನುತ್ತಯೇ ಕೇವಲ ದೋಷಗಳ ಪರಿಹಾರಕ್ಕೋಸ್ಕರವಾಗಿ ಇವನು ಕರ್ಮಗಳನ್ನು ಮಾಡುವುದು ಅಂತಲ್ಲ ಅಶುಭಕರಣದಿಂದ ನನಗೆ ದೋಷ ಬರ್ತದೆ ಆ ದೋಷವನ್ನು ಪರಿಹಾರ ಮಾಡಬೇಕು ಅಶುಚಿತ್ವ ಅಸಂಭಾಷ್ಯತ್ವಾದಿಗಳನ್ನು ಅನ್ನುವ ಭಯದಿಂದ ಕರ್ಮಗಳನ್ನು ಬಿಡೋದಲ್ಲ ಕಿಂತೂ ಅದು ಕೂಡ ಮೋಕ್ಷದಲ್ಲಿ ಪರಿಪೂರ್ಣ ಆನಂದ ಲಾಭಕ್ಕಾಗೇನೆ ಪೂರ್ಣಗುಣ ಇವ ಅನ್ನೋದು ಎರಡಕ್ಕೂ ಇಲ್ಲಿ ನತು ದೋಷಾಪನುತ್ತಯೆ ಅಂದರೆ ಮೊನ್ನೆ ದಿವಸ ಹೇಳಿದ್ದೇನೆ ನೀವು ನೆನಪಿಟ್ಕೊಂಡಿರ್ಬೋದು ಅಪರೋಕ್ಷ ಜ್ಞಾನೋತ್ತರದಲ್ಲಿ ಮಾಡಿದಂತಹ ವಿಹಿತ ಕರ್ಮಗಳಿಂದ ಆನಂದಾಭಿವೃದ್ಧಿ ನಿಷಿದ್ಧ ಕರ್ಮಗಳಿಂದ ಆನಂದ ಹ್ರಾಸವಾಗತ್ತೆ ಹ್ರಾಸವಾದರೆ ಪೂರ್ಣ ಗುಣ ಸಿಕ್ಕಾಗಲಿಲ್ಲಲ್ಲ ಇವನಿಗೆ ವೃದ್ಧಿ ಆಗದಿದ್ದರೂ ಪೂರ್ಣಗುಣ ಸಿಕ್ಕಾಗಲ್ಲ ಹ್ರಾಸವಾದರೂ ಪೂರ್ಣ ಗುಣ ಸಿಕ್ಕಾಗಲ್ಲ ಉದಾಹರಣೆಗೆ ಅಪರೋಕ್ಷ ಜ್ಞಾನದಿಂದ ಇವನಿಗೆ ಅರವತ್ತು ಆನಂದ ಸಿಗಬೇಕು ಅಂತ ಸ್ಯಾಂಕ್ಷನ್ ಆಗ್ತದೆ ಆಮೇಲೆ ಇವನು ವಿಹಿತ ಕರ್ಮಗಳನ್ನು ಮಾಡ್ತಾ ಹೋದರೆ ಐದು ಒಳ್ಳೆಯ ಕರ್ಮಗಳನ್ನು ಮಾಡಿದ ಅಂದರೆ ಅರವತ್ತೈದು ಹತ್ತು ಕರ್ಮ ಮಾಡಿದರೆ ಎಪ್ಪತ್ತು ಹೀಗೆ ಸಿಗ್ತಾ ಹೋಗುತ್ತೆ ಇವನ ಯೋಗ್ಯತೆಗೆ ತಕ್ಕ ಹಾಗೆ ನೂರು ಆನಂದ ಇವನಿಗೆ ಸಿಗಬೇಕು ಅಂದರೆ ಜ್ಞಾನ ಆದ ಮತ್ತೆ ನಲವತ್ತು ಆನಂದ ಸಿಗುವಷ್ಟು ವಿಹಿತ ಕರ್ಮಗಳನ್ನು ಇವನು ಮಾಡಬೇಕು ಮಾಡದೇ ಇದ್ದರೆ ಪೂರ್ಣ ಗುಣ ಸಿಗೋದಿಲ್ಲ ಇವನದೇ ಆದ ಆನಂದ ಗುಣ ಪೂರ್ಣ ಮಟ್ಟದಲ್ಲಿ ಇವನಿಗೆ ಸಿಗೋದಿಲ್ಲ ಪೂರ್ಣ ಗುಣಕ್ಕಾಗಿ ಜ್ಞಾನಾನಂದಾದಿ ಗುಣಗಳ ಅಭಿವೃದ್ಧಿಗಾಗಿ ಇವನು ವಿಹಿತ ಕರ್ಮಗಳನ್ನು ಮಾಡಬೇಕು ಹೊರತು ಸ್ವರ್ಗಾದಿಗಳಿಗಾಗಲ್ಲ ಒಂದು ಇನ್ನು ನಿಷಿದ್ಧ ಕರ್ಮಗಳನ್ನು ಬಿಡಬೇಕು ಬಿಡುವುದು ಯಾಕೆ ಅಂದರೆ ಅಶುಭವನ್ನು ಮಾಡಿದರೆ ನನಗೆ ನರಕ ಆಗ್ತದೆ ನರಕಾದಿಗಳಾಗಬಾರದು ಅನ್ನೋದಕ್ಕಾಗಿ ಅಶುಭ ಕರ್ಮಗಳನ್ನು ಬಿಡೋ ಕಾರಣ ಇಲ್ಲ ಇವನು ಯಾಕಂದ್ರೆ ಇವನಿಗೆ ಜ್ಞಾನಿ ನರಕ ಆಗೋದೇ ಇಲ್ಲ ಇವನಿಗೆ ಅಶುಚಿತ್ವ ಇಲ್ಲ ಅಸಂಭಾಷ್ಯತ್ವ ಇಲ್ಲ ನರಕವೂ ಇಲ್ಲ ಹಾಗಾದ್ರೆ ಯಾಕೆ ನಿಷಿದ್ಧ ಕರ್ಮಗಳನ್ನು ಬಿಡಬೇಕು ಇವನು ಸುಮ್ಸುಮನೆ ಅಂದರೆ ಪೂರ್ಣ ಗುಣ ಇವನು ಅಕಸ್ಮಾತ್ ನಿಷಿದ್ಧ ಕರ್ಮ ಮಾಡಿದ ಅಂದ್ರೆ ಜ್ಞಾನವಾದ ಮೇಲೆ ಜ್ಞಾನದಿಂದ ಅರವತ್ತು ಆನಂದ ಫಿಕ್ಸು ಅದಾದ ಮೇಲೆ ಒಂದು ಐದತ್ತು ಸತ್ಕರ್ಮ ಮಾಡಿದ್ದ ಅರವತ್ತೈದು ಎಪ್ಪತ್ತರವರೆಗೆ ಆನಂದ ಏರಿತ್ತು ಒಂದೇನೋ ಕೆಟ್ಟು ಕೆಲಸ ಮಾಡಿದ ಅಂದ್ರೆ ಎಪ್ಪತ್ತಾದದ ಮತ್ತ ಅರವತ್ತೊಂಬತ್ತು ಆಗಿಬಿಡ್ತದೆ ಹತ್ತು ಮಾಡಿದ ಅಂದ್ರೆ ಮತ್ತ ಅರವತ್ತಕ್ಕೆ ಬಂದೆಂದಿರ್ತದೆ ಎಂಬತ್ತರವರೆಗೆ ಹೋಗಿತ್ತು ಹತ್ತು ಕೆಟ್ಟ ಕೆಲಸ ಮಾಡಿದ ಎಪ್ಪತ್ತಕ್ಕೆ ನಿಲ್ಬಹುದು ಪೂರ್ಣ ಗುಣ ಸಿಗೋದೇ ಇಲ್ಲಿ ಇವನಿಗೆ ಮತ್ತೆ ಹಾಗಾದರೆ ಪೂರ್ಣ ಗುಣ ಸಿಗಬೇಕು ಅಂದರೆ ವಿಹಿತ ಕರ್ಮಗಳನ್ನು ಮಾಡೋದು ಅವಶ್ಯಕ ನಿಷಿದ್ಧ ಕರ್ಮಗಳನ್ನು ಮಾಡದೇ ಇರೋದು ಅವಶ್ಯಕ ಪೂರ್ಣ ಗುಣಕ್ಕಾಗಿಯೇ ವಿಹಿತ ಕರ್ಮಗಳನ್ನು ಮಾಡಬೇಕು ಪೂರ್ಣ ಗುಣಕ್ಕಾಗಿಯೇ ನಿಷಿದ್ಧ ಕರ್ಮಗಳನ್ನು ಬಿಡಬೇಕೇ ಹೊರತು ನತು ದೋಷಾಪನುತ್ತಯೇ ನರಕಾದೆಗಳ ಪರಿಹಾರಕ್ಕಾಗಿ ಇವನು ನಿಷಿದ್ಧ ಕರ್ಮಗಳನ್ನು ಮಾಡಬಾರದು ಅಂತಲ್ಲ ಆಸ್ಥೆಯನ್ನು ಮೀರಿ ಹೋಗಿರ್ತಾನೆ ಜ್ಞಾನಿ ನಚ ಅಲ್ಪಗುಣಸಿದ್ಧರ್ಥಂ ಅಲ್ಪಗುಣವಾದ ಸ್ವರ್ಗಾದಿಗಳಿಗಾಗಿಯೂ ಇವನು ಕರ್ಮ ಮಾಡುವುದು ಬೇಕಾಗಿಲ್ಲ ಬಾಲವತ್ಕೃತ ನಿಶ್ಚಯ ಇದು ವೈಶಾರಧ್ಯೆ ಬಾಲವತ್ ಅನ್ನೋದು ವ್ಯತಿರೇಕ ದೃಷ್ಟಾಂತ ಬಾಲಕರು ಹೇಗೆ ಅಲ್ಪಗುಣಕ್ಕಾಗಿ ಸ್ವರ್ಗಾದಿಗಳಿಗಾಗಿ ಕರ್ಮಗಳನ್ನು ಮಾಡ್ತಾರೋ ಅಥವಾ ನರಕಾದಿಗಳ ಪರಿಹಾರಕ್ಕಾಗಿ ನಿಷಿದ್ಧವನ್ನು ಬಿಡುತ್ತಾರೋ ಹಾಗೆ ಇವನು ಮಾಡಬಾರದು ವ್ಯತಿರೇಕ ದೃಷ್ಟಾಂತ ಇತಿ ವೈಶಾರಧ್ಯೆ ವೈಲಕ್ಷಣ್ಯಾಧರೆರ್ಭಿನ್ನಂ ತತ್ತದಾತ್ಮಕ ಇತಿ ವಿಶ್ವಂ ಪ್ರಪಶ್ಯಂತೀ ಜ್ಞಾನ ನಿಷ್ಠಾ ಹರೇ ಪ್ರಿಯ ಸಾರ್ವಜ್ಞ ಮುಂದಿನ ಶ್ಲೋಕದಲ್ಲಿ ಮದಾತ್ಮಕಂ ವಿಶ್ವಂ ಪಶ್ಯನ್ ಅಂತ ಬಂದಿದೆ ಇಡಿ ಜಗತ್ತನ್ನು ಭಗವತ್ ಸ್ವರೂಪ ಅಂತ ತಿಳಿಯಬೇಕು ಭಗವದಾತ್ಮಕ ಅಂತ ಆತ್ಮಕ ಅಂದರೆ ಏನು ಸಮಗ್ರವಾದ ಜಗತ್ತು ಭಗವಂತನಿಂದ ಅತ್ಯಂತ ವಿಲಕ್ಷಣವಾಗಿದ್ದರೂ ಅವನ ಅಧೀನವಾದದ್ದರಿಂದ ಭಗವದಾತ್ಮಕ ಅಂತ ತಿಳಿಯೋದು ಆತ್ಮ ಅಂದ್ರೆ ಸ್ವಾಮಿ ಆದತ್ತೇ ಇತಿ ಆತ್ಮ ಸಕಲ ಜಗತ್ತನ್ನು ತನ್ನ ಇಚ್ಛೆಗೆ ತಕ್ಕಂತೆ ತನ್ನ ವಶದಲ್ಲಿ ಸ್ವೀಕರಿಸಿದ್ದಾನೆ ಅನ್ನುವದಕ್ಕಾಗಿ ಅವನಿಗೆ ಆತ್ಮ ಅಂತ ಕರೀತಾರೆ ಸರ್ವವೂ ಭಗವದಧೀನ ಅಂತ ಯಾರು ತಿಳಿತಾರೋ ಅವರು ನಿಜವಾದ ಜ್ಞಾನಿಗಳು ಎಂಬುದಾಗಿ ಅರ್ಥ ಹಾಗಾದರೆ ಉಭಯಾತೀತ ಅಪರೋಕ್ಷ ಕಾರಣ ಗುಣ ಹಾಗೂ ದೋಷ ಸ್ವರ್ಗಾದಿ ಅಸ್ಥಿರ ಗುಣಗಳು ಅಶುಚಿತ್ವ ಅಸಂಭಾಷ್ಯತ್ವ ನರಕಾದಿ ದೋಷಗಳು ಇವುಗಳೆರಡನ್ನೂ ಮೀರಿ ನಿಂತ ವ್ಯಕ್ತಿ ದೋಷಬುದ್ಧಿಯ ನಿಷೇಧಾನ್ನ ನಿವರ್ತತೆ ನರಕಾದಿಗಳಾಗತ್ತೆ ಎಂಬ ಭಯದಿಂದ ನಿಷೇಧದಿಂದ ಅವನು ನಿವೃತ್ತನಾಗೋದಿಲ್ಲ ನಿಷಿದ್ಧ ಕ್ರಮಗಳಿಂದ ಗುಣಬುದ್ಧ ವಿಹಿತನ್ನ ಕರೋತಿ ಗುಣಬುದ್ಧಿಯಿಂದ ವಿಹಿತ ಕ್ರಮಗಳನ್ನು ಮಾಡೋದಿಲ್ಲ ಯಥಾ ಅರ್ಭಕಃ ಅಜ್ಞಾನಿ ಹೇಗೆ ಮಾಡ್ತಾನೋ ಹಾಗೆ ಇವನು ಮಾಡೋದಿಲ್ಲ ಕಿಂತು ವಿಷ್ಣುಪ್ರೀತಿಯಾಗಿಯೇ ಮಾಡ್ತಾನೆ ಏಕಾಂತ ಭಕ್ತನಾಗಿದ್ರೆ ಅನೇಕಾಂತ ಭಕ್ತನಾಗಿದ್ದರೆ ಪೂರ್ಣ ಗುಣಾಯೈವ ಆನಂದಾಭಿವೃದ್ಧಿಗಾಗಿ ಮಾಡ್ತಾನೆ ಸರ್ವಭೂತ ಸುಹೃತ ಎಲ್ಲರಲ್ಲಿಯೂ ಪ್ರೀತಿಯನ್ನು ಮಾಡ್ತಾನೆ ಶಾಂತ ಭಗವಂತನಲ್ಲಿ ಭಕ್ತಿಯನ್ನ ಮಾಡುತ್ತಾನೆ ಜ್ಞಾನ ವಿಜ್ಞಾನ ಜ್ಞೇಯವಾದ ವಿಜ್ಞೇಯವಾದ ತತ್ವಗಳಲ್ಲಿ ದೃಢವಾದಂತಹ ನಿಶ್ಚಲವಾದ ನಿಷ್ಠೆ ಅವನಿಗೆ ಇರುತ್ತದೆ ವಿಶ್ವಂ ಇಡೀ ಜಗತ್ತು ಭಗವದ್ ಅಧೀನ ಅಂತ ತಿಳಿದಿರ್ತಾನೆ ಹೀಗಾಗಿ ನ ವಿಪದ್ಯೇತವೈ ಪುನಃ ಮತ್ತು ಸಂಸಾರವೆಂಬ ವಿಪತ್ತು ಅವನಿಗೆ ಬರೋದಿಲ್ಲ ಮುಕ್ತನಾಗ್ತಾನೆ ಜ್ಞಾನಿಯಾದ ವ್ಯಕ್ತಿ ಇದನ್ನೇ ಶ್ರೀಮದಾಚಾರ್ಯರು ಏ ತತ್ಪರತಂತ್ರ ಸರ್ವೇವ ಹರಿಸ್ಸದ ವಶಮಿತ್ಯವ ಜಾಹತಿ ಸಂಸಾರಾನ್ ಮುಚ್ಚತೆ ಸಹ ಏನು ಕಾಣಿಸ್ತದೋ ಅದು ದೇವರ ಅಧೀನ ಅಂತ ತಿಳಿಯುತ್ತಾ ಇರಬೇಕು ಎಲ್ಲವೂ ದೇವರ ಅಧೀನ ಅಂತನ್ನುವ ದೃಢವಾದ ನಿಶ್ಚಯ ಮನಸ್ಸಿಗೆ ಯಾವಾಗ ಬರ್ತದೆ ಆಗ ಅವನಿಗೆ ಪುನಃ ಸಂಸಾರ ಇಲ್ಲ ಅಂತ ಅದೇ ಮಾತನ್ನು ಇಲ್ಲಿ ಹೇಳಿದರು ಪಶ್ಯನ್ ಮದಾತ್ಮಕಂ ವಿಶ್ವಂ ವಿಪದ್ಯೆ ತವೈ ಪುನಃ ಶೀಶುಕೋವಾಚ ಇತ್ಯಾದಿಷ್ಟೋ ಭಗವತ ಮಹಾಭಾಗವತೋ ನೃಪ ಉದ್ಧವ ಪ್ರಣಿಪತ್ಯ ತತ್ವಜಿಜ್ಞಾಸುರರ್ಚಿತಂ ಇಷ್ಟು ಹೇಳಿದ ಮೇಲೆ ಉದ್ಧವ ಸಾಷ್ಟಾಂಗ ನಮಸ್ಕಾರ ಹಾಕಿ ಹೇಳಿದ ಉದ್ಧವೋವಾಚ ಯೋಗೇಶ ಯೋಗ ವಿನ್ಯಾಸೋಗಾತ್ಮನ್ ಯೋಗ ಸಂಭವ ನಿಶ್ರೇಯಸಾಯ ಮೇ ಪ್ರೋಕ್ತಃತ್ಯಾಗ ಸಂನ್ಯಾಸಕ್ಷಣ ಇಲ್ಲಿ ಯೋಗ ಅನ್ನುವ ಶಬ್ದದ ಅರ್ಥವನ್ನು ತಿಳಿಸ್ತಾ ಯೋಗ ವಿನ್ಯಾಸ ಅನ್ನುವ ಶಬ್ದದ ಅರ್ಥವನ್ನು ಆಚಾರ್ಯರು ಹೇಳ್ತಾರೆ ಯೋಗೋ ದೇವಾ ತೇನ ನ್ಯಸ್ತ ಯೋಗ ವಿನ್ಯಾಸ ಎಲ್ಲ ದೇವಾದಿಗಳಲ್ಲಿ ದೇವತೆಗಳು ಋಷಿಗಳು ಮುನಿಗಳು ಮನುಷ್ಯೋತ್ತಮರು ಎಲ್ಲ ಸಜ್ಜನರಲ್ಲಿಯೂ ಯೋಗದ ನ್ಯಾಸವನ್ನು ದೇವರು ಮಾಡಿದ್ದರಿಂದ ಅವನಿಗೆ ಯೋಗ ವಿನ್ಯಾಸ ಅಂತಾರೆ ಯೋಗವಿನ್ಯಾಸ ಅಂದರೆ ನಮ್ಮೆಲ್ಲರಲ್ಲಿ ಹಾಗೂ ನಮಗಿಂತಲೂ ಉತ್ತಮರಾದ ಋಷಿಗಳಲ್ಲಿ ದೇವತೆಗಳಲ್ಲಿ ಯೋಗದ ವಿನ್ಯಾಸವನ್ನು ಮಾಡಿದ್ದಾನೆ ಯೋಗ ಅಂದರೆ ಏನು ಜ್ಞಾನಂತೂ ಯೋಗ ಶಬ್ದೋಕ್ತ ಯುಜ್ಯತೇನೇನ ಯತ್ ಸುಖಂ ಯೋಗ ಉಪಾಯ ಸ್ಯಾತ್ ಚಿತ್ತ ನಿರೋಧನ ಇತಿ ದತ್ತಾತ್ರೇಯ ಯೋಗೆ ಅತ್ರ ಜ್ಞಾನಂ ಉಪಾಯಷ್ಟು ವಟ್ಟು ಯೋಗದ ಯೋಗ ಶಬ್ದದ ಅರ್ಥ ಹೀಗಿದೆ ಜ್ಞಾನ ಯಾಕೆ ಯೋಗ ಅಂದರೆ ಯುಜ್ಯತೆ ಅನೇನ ಇತಿ ಯೋಗ ನಮಗೆ ಬೇಕಾದ ಗುರಿ ಇದರಿಂದ ನಮಗೆ ಸಿಗತ್ತೆ ಆದ್ದರಿಂದ ಅದಕ್ಕೆ ಯೋಗ ಅಂತ ಕರೀಬೇಕು ಸುಖವೇ ನಮ್ಮೆಲ್ಲರ ಗುರಿ ಆ ಸುಖವೆಂಬ ಗುರಿಯನ್ನು ನಾವು ತಲುಪೋದು ಜ್ಞಾನದಿಂದ ಆದ್ದರಿಂದ ಜ್ಞಾನಕ್ಕೆ ಯೋಗ ಅಂತ ಕರಿತಾರೆ ಕ್ವಚಿತ್ ಯೋಗ ಉಪಾಯ ಸ್ಯಾ ಇನ್ ಕೆಲವು ಕಡೆಗೆ ಯೋಗ ಅಂತ ಒಟ್ಟು ಜನರಲ್ ಆಗಿ ಉಪಾಯ ಸುಖವೆಂಬ ಸಾಧ್ಯಕ್ಕೆ ಉಪಾಯವಾದ ಜ್ಞಾನ ಅಂತ ಪರ್ಟಿಕ್ಯುಲರ್ ಆಗಿ ಹೇಳದೆ ಒಟ್ಟಾರೆ ಯಾವುದೇ ಒಂದು ಸಾಧನಕ್ಕೆ ಉಪಾಯಾಂತ ಯಾವುದಿರುತ್ತೋ ಅದೆಲ್ಲದಕ್ಕೂ ಕೂಡ ಯೋಗ ಅಂತ ಕರೀತಾರೆ ಇನ್ ಕೆಲವು ಕಡೆಗೆ ಯೋಗ ಅಂದರೆ ಚಿತ್ತ ಏಕಾಗ್ರವಾದ ಮನಸ್ಸು ಮನಸ್ಸನ್ನು ನಿಗ್ರಹ ಮಾಡಿ ಏನು ಧ್ಯಾನವನ್ನು ಮಾಡ್ತೇವೆ ಏಕಾಗ್ರ ಮಾಡಿಕೊಂಡು ಮನಸ್ಸು ಆಚೆ ಈಚೆ ವಿಷಯಗಳ ಕಡೆಗೆ ಹೋಗದೇ ಇದ್ದಾಗೆ ಅದನ್ನು ತಡೆದು ಹಿಡಿಯೋದು ಅದಕ್ಕೂ ಯೋಗ ಅಂತ ಕರಿತೀವಿ ಈ ಶ್ಲೋಕದಲ್ಲಿ ಯೋಗ ಅನ್ನುವ ಶಬ್ದಕ್ಕೆ ಅರ್ಥ ಯಾವುದನ್ನು ತೆಗೆದುಕೊಳ್ಳಬೇಕು ಅಂತಂದರೆ ಅತ್ರ ಜ್ಞಾನಂ ಉಪಾಯಶ್ಚ ಜ್ಞಾನ ಮತ್ತು ಉಪಾಯ ಈ ಎರಡು ಅರ್ಥಗಳಲ್ಲಿ ಯೋಗ ಅನ್ನುವ ಶಬ್ದವನ್ನು ಇಲ್ಲಿ ಬೆಳೆಸಿದ್ದಾರೆ ಅಂತ ತಿಳಿಯಿರಿ ಇದು ದತ್ತಾತ್ರೇಯ ಯೋಗದಲ್ಲಿ ಹೇಳಿದ್ದಾರೆ ದತ್ತಾತ್ರೇಯರು ಯೋಗ ಪ್ರವರ್ತಕರು ಯೋಗಶಾಸ್ತ್ರ ಪ್ರವರ್ತಕರಾಗಿರುವಂತಹ ದತ್ತಾತ್ರೇಯ ರೂಪಿಯಾದ ಭಗವಂತನೇ ತಾನು ರಚನೆ ಮಾಡಿದ ಗ್ರಂಥದಲ್ಲಿ ಯೋಗದ ಬಗ್ಗೆ ತಿಳಿಸಿಕೊಟ್ಟಿದ್ದಾನೆ ಹಾಗಾದರೆ ಶ್ಲೋಕದ ಅರ್ಥ ಯೋಗೇಶ ಜಗತ್ತಿನ ಎಲ್ಲ ಜೀವರಾಶಿಗಳ ಜ್ಞಾನ ಹಾಗೂ ಯಾವುದೇ ಒಂದು ಸಾಧ್ಯವನ್ನು ಸಾಧಿಸುವುದಕ್ಕೆ ಅವರು ಬಳಸುವ ನಾನಾ ವಿಧವಾದ ಸಾಧನಗಳು ಉಪಾಯಗಳು ಅವುಗಳಿಗೆ ನಿಯಾಮಕನಾದವನು ಯೋಗ ವಿನ್ಯಾಸ ಆ ಎಲ್ಲ ದೇವಾದಿಗಳಲ್ಲಿ ಜ್ಞಾನ ಮತ್ತು ವಿವಿಧ ಕಾರ್ಯಗಳಿಗೆ ಬೇಕಾದ ಉಪಾಯಗಳನ್ನು ಒದಗಿಸಿಕೊಟ್ಟವ ಯೋಗಾತ್ಮನ್ ನೀನು ಸ್ವಯಂ ಜ್ಞಾನಸ್ವರೂಪಿಯಾದವನು ಯೋಗ ಅಂದರೆ ಜ್ಞಾನ ಯೋಗಾತ್ಮನ್ ನೀನೇ ಜ್ಞಾನಸ್ವರೂಪಿ ಸಚ್ಚಿದಾನಂದ ರೂಪಿಯಾದವ ಜೊತೆಗೆ ಯೋಗಾತ್ಮನ್ ನೀನೇ ಉಪಾಯ ಸ್ವರೂಪ ಮೋಕ್ಷಕ್ಕೆ ಯಾರು ಉಪಾಯ ಅಂತ ಕೇಳಿದರೆ ಭಗವಾನೇವ ಉಪಾಯ ಪರಮಾತ್ಮನೇ ಮೋಕ್ಷಸಾಧನ ಆದ್ದರಿಂದ ಯೋಗಾತ್ಮನ್ ಮೋಕ್ಷಸಾಧನ ನೀನೇ ಮುಖ್ಯವಾಗಿ ಆ ಪರಮಾತ್ಮನನ್ನು ಪ್ರಸನ್ನನನ್ನಾಗಿ ಮಾಡಿಕೊಂಡ್ರೆ ಅವನು ಮೋಕ್ಷ ಕೊಡ್ತಾನೆ ಎನ್ನುವುದಕ್ಕೋಸ್ಕರ ನಾವು ಅಪರೋಕ್ಷ ಜ್ಞಾನವನ್ನು ಪಡೆಯೋದು ಜ್ಞಾನ ಇದು ಅಮುಖ್ಯ ಉಪಾಯ ಪ್ರಧಾನ ಉಪಾಯ ಯಾರು ಮೋಕ್ಷಕ್ಕೆ ದೇವರೇ ಆದ್ದರಿಂದ ಯೋಗಾತ್ಮನ್ ಯೋಗ ಸಂಭವ ಆ ಜ್ಞಾನ ಮತ್ತು ಉಪಾಯಗಳನ್ನು ಹುಟ್ಟಿಸುವವನು ನೀನೆ ಅಂತಹ ನೀನು ಮೇ ನನಗೆ ಸನ್ಯಾ ಸನ್ಯಾಸ ಲಕ್ಷಣ ತ್ಯಾಗ ನಿಶ್ಸಾಯ ಪ್ರೋಕ್ತಃ ಮೋಕ್ಷಕ್ಕೆ ಸಾಧನ ಯಾವುದು ಅಂದರೆ ತ್ಯಾಗ ತ್ಯಾಗವೇ ಮೋಕ್ಷ ಸಾಧನ ಅಂತ ನನಗೆ ನೀನು ಉಪದೇಶ ಮಾಡಿದ್ದಿ ಎಂತಹ ತ್ಯಾಗ ಸನ್ಯಾಸರೂಪವಾದ ತ್ಯಾಗ ಸನ್ಯಾಸ ಅಂದರೆ ಏನು ಕಾಮನಾ ಸಂನ್ಯಾಸ ಯಾವುದೇ ಕರ್ಮಗಳನ್ನು ಮಾಡುವಾಗ ಅದರ ಫಲಾಪೇಕ್ಷೆಯನ್ನು ಮಾಡದೇ ಇರುವುದೇ ಸನ್ಯಾಸ ಆ ಸನ್ಯಾಸವೇ ತ್ಯಾಗ ಅಂತಹ ತ್ಯಾಗವನ್ನು ಮಾಡಿದರೆ ನಿಷ್ಕಾಮ ಕರ್ಮಗಳಿಂದ ಭಗವಂತ ಪ್ರಸನ್ನನಾಗಿ ನಮಗೆ ಜ್ಞಾನವನ್ನು ಕೊಟ್ಟು ಮೋಕ್ಷವನ್ನು ಕೊಡ್ತಾನೆ ಅದರಿಂದ ನಮಗೆ ನಿಶ್ರೇಯಾಸ ಅಂದರೆ ಮೋಕ್ಷವಾಗುತ್ತೆ ಈ ತತ್ವವನ್ನು ನೀನು ನನಗೆ ಉಪದೇಶ ಮಾಡಿದ್ದಿ ಆದರೆ ಬಹಳ ಕಷ್ಟ ಇದು ತ್ಯಾಗೋಯ್ ದುಷ್ಕರೋ ಭೂಮನ್ ಕಾಮತ್ಮಿ ಸುತರಾಂ ತ್ವಯಿ ಸರ್ವಾತ್ಮನ್ ಅಭಕ್ತೈರಿತಿ ಮೇಮತಿ ಮುಂದೆ ಅಭಕ್ತೈ ಸುತರಾಂ ಅಂತಂದದ್ದಕ್ಕೆ ಮೇಲೆ ಭಕ್ತೈ ಅಂತಿಟ್ಕೋಬೇಕು ಭಕ್ತರಾದ ವ್ಯಕ್ತಿಗಳಿಗೂ ಕೂಡ ನಿನ್ನ ಕಾಮ ಕಾಮಗಳ ತ್ಯಾಗವನ್ನು ಮಾಡೋದು ಅಂದರೆ ಬಹಳ ಕಷ್ಟ ಕಾಮ ತ್ಯಾಗ ಭಕ್ತಾನಮಿ ದುಷ್ಕರಹ ಹೇ ಭೂಮನ್ ಗುಣಪೂರ್ಣನಾದ ಭಗವಂತನೇ ಈ ಕಾಮಗಳ ಪರಿತ್ಯಾಗ ಮಾಡೋದು ಅಂದರೆ ಭಕ್ತರಿಗೂ ಬಹಳ ಕಷ್ಟ ಇನ್ನು ತ್ವಯ್ ಅಭಕ್ತೈ ಸ್ವತರಾಮ್ ದುಷ್ಕರಹ ಇತಿ ಮೇಮತಿ ನಿನ್ನಲ್ಲಿ ಭಕ್ತಿ ಮಾಡದೇ ಇದ್ದವರಿಗಂತೂ ಇನ್ನೂ ಕಷ್ಟ ಇದರರ್ಥ ಭಕ್ತಿ ಮಾಡದೇ ಇದ್ದವರಿಗೆ ಸರ್ವಾತ್ಮನ ಅಸಾಧ್ಯ ಅಂತಲ್ಲ ಸುಲಭ ಸಾಧ್ಯ ಅಲ್ಲ ಬಹಳ ಕಷ್ಟಪಟ್ಟು ವೈರಾಗ್ಯವನ್ನು ಪಡೆಯಬೇಕಾಗತ್ತೆ ಆದರೆ ಭಕ್ತಿಯೇ ಇಲ್ಲ ಅಂತಾದರೆ ಅಂತಹ ಜನರು ನಿನ್ನಲ್ಲಿ ಭಕ್ತಿಯನ್ನು ಮಾಡದೇ ಇದ್ದವರು ಕಾಮಗಳನ್ನು ಪರಿತ್ಯಾಗ ಮಾಡೋದು ಬಹಳ ಕಷ್ಟ ಸೋಹಂ ಅಮಹಂತಿ ರೂಢಮತಿ ಮೂಢಮತಿ ಎರಡೂ ಪಾಠ ಇದೆ ಸೋಹಂ ಮಮಹಮಿತಿ ರೂಢಮತಿರ್ವಿಗಾಢ ತ್ನ್ಮಯ ವಿರಚಿತುಬಂಧೆ ತತ್ವಂಜಸ ನಿಗದಿ ಭಯಾಹಂ ಸಂಸಾಧಿ ಭಗವನ್ ಸೋಹಂ ಅಮಾಹಂತಿ ರೂಢಮತಿ ಈ ಎಲ್ಲ ಜಗತ್ತಿನ ಮನೆ ಮಕ್ಕಳು ದೇಹ ಈ ಎಲ್ಲ ವಿಷಯಗಳ ಬಗ್ಗೆ ನಾನು ರೂಢವಾದ ಮತಿ ಉಳ್ಳವನಾಗಿದ್ದೇನೆ ಇದರಲ್ಲಿ ಆಸಕ್ತಿ ಇದೆ ಇದು ನನ್ನದು ನಾನು ಇತ್ಯಾದಿಯಾಗಿ ತಿಳಿದು ಇದರೊಳಗೆ ವಿಗಾಢ ಮುಳುಗಿ ಹೋಗಿದ್ದೇನೆ ನಾನು ತೊನ್ಮಾಯಾ ವಿರಚಿತ ಸಾನು ಬಂಧೆ ಇದೆಲ್ಲವೂ ನಿನ್ನ ಮಾಯಿಂದ ರಚಿತ ಇಚ್ಛೆಯಿಂದ ಮಾಯಾ ಶಬ್ದಕ್ಕೆ ನಿನ್ನ ಇಚ್ಛೆ ಅಂತ ಅರ್ಥ ಹೇಳಿದ್ದಾರೆ ಶ್ರೀಮದಾಚಾರ್ಯರು ನಿನ್ನ ಇಚ್ಛೆಯಿಂದ ನಿನ್ನ ಇಚ್ಛೆಗೆ ಅಧೀನವಾದ ಪ್ರಕೃತಿಯಿಂದ ನಿರ್ಮಿತವಾದ ಈ ಆತ್ಮ ದೇಹ ಸಾನುಬಂಧೆ ಹೆಂಡತಿ ಮಕ್ಕಳು ಮನೆ ಮೊದಲಾದ ಸುತ್ತಮುತ್ತಲಿನ ಎಲ್ಲ ಪರಿಕರದಿಂದ ಸಹಿತವಾದ ಈ ದೇಹದ ಬಗ್ಗೆ ನಾನು ದುರಭಿಮಾನವನ್ನು ಮಾಡುತ್ತಾ ಇದು ನನ್ನದು ನಾನೇ ಇದರ ಸ್ವಾಮಿ ಅಂತನ್ನುವ ತಪ್ಪು ತಿಳುವಳಿಕೆಯಲ್ಲಿ ಮುಳುಗಿದವನಾಗಿ ತತ್ವಂಜಸ ನಿಗದಿತಂ ಭವತಾಯಥಾಹಂ ಸಂಸಾಧಯಾಮಿ ಭಗವನ್ ಅನುಷಾಧಿ ನೀನು ಹೇಳಿದ್ದನ್ನು ಸಾಧನ ಮಾಡಿಕೊಳ್ಳಲಿಕ್ಕಾಗದೆ ನಾನು ಹಾಳಾಗಿ ಹೋಗಬಹುದು ಹಾಗಾಗುವುದು ಬೇಡ ನಿನ್ನಿಂದ ನಿಗದಿತವಾದ ತತ್ವವನ್ನು ತಿಳಿದು ಅದನ್ನ ಸರಿಯಾಗಿ ಸಾಧಿಸುವಂತೆ ನನಗೆ ಅನುಗ್ರಹ ಮಾಡು ತು ಅಂಜಸ ನಿಗದಿತಂ ನಿನ್ನಿಂದ ಉಪದಿಷ್ಟವಾದ ಎಲ್ಲ ತತ್ವಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪರಿಪಾಲನೆ ಮಾಡುವ ರೀತಿಯಲ್ಲಿ ನನ್ನನ್ನು ಅನುಷಾಧಿ ನನಗೆ ಶಾಸನವನ್ನು ಮಾಡು ಮಾರ್ಗದರ್ಶನ ಮಾಡು ಕಾಮನಾತ್ಯಾಗ ಬಹಳ ಕಷ್ಟ ಹೇಗೆ ಕಾಮನಾತ್ಯಾಗವನ್ನು ಮಾಡಬೇಕು ನೀನು ಹೇಳಿದ ವಿರಕ್ತಿಯ ಮಾರ್ಗದಲ್ಲಿ ಹೇಗೆ ಭಗವಂತನನ್ನು ಸೇರಬೇಕು ಇದನ್ನು ನೀನೇ ತಿಳಿಸಿ ನನ್ನೊಳಗೆ ನಿಂತು ಹಾಗೆ ಮಾಡಿಸು ಉಪದೇಶನೂ ಮಾಡು ಉಪದೇಶ ಮಾಡಿದಂತ ನಡೆಯುವ ಶಕ್ತಿಯನ್ನು ನೀನೇ ನನಗೆ ಕೊಡು ಅಂತ ಉದ್ಧವ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೆ ಶ್ರೀಕೃಷ್ಣ